ಸ್ಥಾಪಕ ಧರ್ಮಸ್ಯವಧರ್ಮಸ್ವಿಣೆ ಅವತಾರಷ್ಠಾ ಾಯ ನಮಃ ಹೇಳ್ಕೊಡ್ತೀನಿ ಹೇಳಿ ಅಜಂ ಅಜರಂ ಅನಂತ ಜ್ಞಾನೂಪ ಮಹಾಂತ ಶಿವಂ ಅಮಲಂ ಅನಾ ೂತೇೇಹಾಹೀನ ಸಕಲಕರಣಹೀನೂತಸ್ಥಿ ತರಿಂ ಅಮಲ ವಂದ ನಮ್ಮ ಗರುಡ ಪುರಾಣದ ಪರಿಚಯದಲ್ಲಿ ಮೊದಲೇ ನಿಮಗೆ ಹೇಳಿದ ಹಾಗೆ ಇದೊಂದು ಕೇವಲ ಪರಿಚಯಾತ್ಮಕವಾಗಿರತಕ್ಕಂತಹ ಉಪನ್ಯಾಸ ಆದ್ದರಿಂದ ಇದರಲ್ಲಿ ಕೇವಲ ಇರ್ತಕ್ಕಂತಹ ಅಧ್ಯಾಯಗಳ ಪ್ರವಿಭಾಗ ಖಂಡಗಳ ಪ್ರವಿಭಾಗ ಅದನ್ನು ನೋಡ್ತಾ ಪ್ರತಿಯೊಂದು ಅಧ್ಯಾಯದಲ್ಲಿ ಯಾವ ಯಾವ ವಿಷಯವನ್ನು ನಾವು ನೋಡಬಹುದು ಆ ಮೂಲ ಗ್ರಂಥವನ್ನು ತೆಗೆದರೆ ಮುಖ್ಯವಾಗಿ ಯಾವ ವಿಷಯ ನಮ್ಮ ಕಣ್ಣಿಗೆ ಬೀಳುತ್ತೆ ಅಷ್ಟನ್ನು ಪರಿಚಯ ಮಾಡ್ತಕ್ಕಂತಹ ಒಂದು ಕೆಲಸಕ್ಕೆ ನಾನು ಕೈ ಹಾಕ್ತಾ ಇದ್ದೇನೆ ಪೂರ್ವಖಂಡದಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಅಧ್ಯಾಯಗಳು ಇದೆ ಅಂತ ಹೇಳಿದ್ದೆ ಅದರಲ್ಲಿ ನೂರು ಅಧ್ಯಾಯಗಳಲ್ಲಿ ಯಾವ ಯಾವ ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ ಅನ್ನೋದನ್ನು ಹಿಂದಿನ ಉಪನ್ಯಾಸದಲ್ಲಿ ನೋಡೋದು ನೂರ ಅಧ್ಯಾಯದಲ್ಲಿ ಗ್ರಹ ಶಾಂತಿ ವಿಚಾರ ಬರ್ತದೆ ಯಾವ ಗ್ರಹ ಕೆಟ್ಟಿದ್ದರೆ ಅವನಿಗೆ ಗ್ರಹ ಕೆಡೋದಲ್ಲ ಇವನಲ್ಲಿರ್ತಕ್ಕಂತಹ ಒಂದು ಪ್ರಾರಬ್ಧ ಕರ್ಮದ ಒಂದು ಪ್ರತಿಫಲನ ಆ ಗ್ರಹದ ಮೂಲಕ ಒತ್ತಾಗ್ತದೆ ಅದಕ್ಕೆ ನಾವು ಹೇಳ್ತೇವೆ ಆ ಗ್ರಹ ಉಚ್ಚ ಆ ಗ್ರಹ ನೀಚ ಅಂತ ಮಾಡಿಕೊಂಡು ಗ್ರಹಶಾಂತಿ ಅಂತ ಮಾಡ್ತೇವೆ ಆದರೆ ಶಾಂತವಾಗೋದು ನಮಗೇನೆ ಗ್ರಹಗಳಿಗೇನಲ್ಲ ಯಾಕೆಂದರೆ ಆ ಒಂದೇ ಗ್ರಹಗಳು ಎಲ್ಲರಿಗೂ ಕೂಡ ಅವರವರ ಒಂದು ಕರ್ಮ ಫಲವನ್ನು ತಿಳಿಸ್ಬೇಕಲ್ಲ ಅವರು ನೂರ ಎರಡನೇ ಅಧ್ಯಾಯದಲ್ಲಿ ವಾನಪ್ರಸ್ಥದ ಧರ್ಮ ವಾನಪ್ರಸ್ಥಕ್ಕೆ ಸುಮ್ನೆ ಸುಮ್ಮನೆ ಕಾಡೋಗೋದಲ್ಲ ಎಲ್ಲ ಬಿಟ್ಟುಬಿಟ್ಟು ಅದೊಂದು ಧರ್ಮ ಯಾರಿಗೆ ಅಧಿಕಾರ ಉಂಟು ವಾನಪ್ರಸ್ಥ ಆಶ್ರಮ ಸೇರಲಿಕ್ಕೆ ವಾನಪ್ರಸ್ಥಕ್ಕೆ ಹೋಗುವಾಗ ಏನು ಮಾಡಬೇಕು ಆತ ತನ್ನ ಪತ್ನಿಯನ್ನು ಒಂದು ವೇಳೆ ಜೊತೆಗೆ ಕರ್ಕೊಂಡು ಹೋಗದೆ ಇದ್ದರೆ ಆತ ತನ್ನ ಪತ್ನಿಯನ್ನು ಮಗನಿಗೆ ಒಪ್ಪಿಸಿ ತನ್ನ ಎಲ್ಲ ಸಂಪತ್ತನ್ನು ಮಗನಿಗೆ ಒಪ್ಪಿಸಿ ಹೋಗಬೇಕು ಮತ್ತು ಅಲ್ಲಿ ಒಮ್ಮೆ ಕಾಡಿಗೆ ಹೋದ ಸುಮ್ಮನೆ ಕಾಡಿಗೆ ಹೋಗೋದೇನೋ ರಿಟ್ರೀಟು ಇದಕ್ಕಲ್ಲ ರೆಸಾರ್ಟ್ ಅಲ್ಲ ಈಗೆಲ್ಲ ರೆಸಾರ್ಟ್ ರೆಸಾರ್ಟ್ಗೆ ಹೋಗೋದಲ್ಲ ಅಲ್ಲಿ ವಾನಪ್ರಸ್ಥ ಧರ್ಮ ಅದನ್ನು ಆಚರಿಸ್ಲಿಕ್ಕೆ ನಾವು ಹೋಗೋದು ಆದ್ರಿಂದ ಅಲ್ಲೇನು ಧ್ಯಾನಾದಿಗಳನ್ನು ಮಾಡಬೇಕು ಅದರ ವಿವರ ಉಂಟು ಕೊನೆಗೆ ಯಾವ ರೀತಿ ತ್ಯಾಗ ಮಾಡಬೇಕು ನೋಡಿ ಮಹಾಭಾರತದಲ್ಲಿ ಕೂಡ ಬರ್ತದ ನಮಗೆ ಕುಂತಿ ಧೃತರಾಷ್ಟ್ರ ಗಾಂಧಾರಿ ಇವರೆಲ್ಲ ಬಾಯಿಯಲ್ಲಿ ಕಲ್ಲನ್ನು ಇಟ್ಕೊಂಡು ಅಲ್ಲಿರ್ತಕ್ಕಂಥ ಕಾಡ್ಗಿಚ್ಚನ್ನು ಪ್ರವೇಶ ಮಾಡ್ತಾರೆ ಅಂತ ಬರುತ್ತೆ ನಾವು ಅದನ್ನು ಆತ್ಮಹತ್ಯೆ ಅಂತ ತಿಳ್ಕೊಳ್ತೀವಿ ತಪ್ಪು ಯಾಕಂದ್ರೆ ನಮ್ಮ ತಿಳುವಳಿಕೆ ಯಾವುದು ಸರಿ ಇರಲ್ಲ ನೋಡಿ ನಮ್ದು ಅದು ಕಲಿಯುಗ ಕಲಿಯುಗದಲ್ಲಿ ಕಲಿದೆ ಇರೋದೇ ಹೆಚ್ಚು ಬಾಯಿಗೆ ಬಂದಿದ್ದು ಹೇಳೋದು ಇನ್ನೂ ಹೆಚ್ಚು ಹೀಗಾಗಿ ಧರ್ಮಾಧರ್ಮಗಳ ವಿವೇಕ ಸರಿಯಾಗಿರೋದಿಲ್ಲ ಪುಸ್ತಕದಲ್ಲಿ ಸಿಗೋದಿಲ್ಲ ಯಾಕೆಂದ್ರೆ ಪುಸ್ತಕದಲ್ಲಿ ಸುಮ್ಮನೆ ಒಂದು ಸೂಚ್ಯವಾಗಿ ಕೊಟ್ಟಿರ್ತಾರಷ್ಟೆ ಅದನ್ನು ಕೊನೆಗೆ ನಿರ್ಣಯ ಮಾಡಿ ಶುದ್ಧವಾಗಿರ್ತಕ್ಕಂತಹ ಬುದ್ಧಿಯಿಂದ ನಿರ್ಣಯ ಮಾಡತಕ್ಕಂಥದ್ದು ಬಹಳ ಮುಖ್ಯ ಯಾವುದು ಯಾವ ಕಾಲದಲ್ಲಿ ಯಾರಿಗೆ ಎಲ್ಲಿ ಹೇಳಿದ್ದು ಎಲ್ಲಿ ಸೂಕ್ತ ಅನ್ನೋದು ಬಹಳ ಮುಖ್ಯ ಅಲ್ಲಿ ಯಾವುದಾದ್ರೂ ಒಂದು ಅಂಶ ಹೆಚ್ಚು ಕಡಿಮೆ ಆದರೆ ಅದು ಅಧರ್ಮ ಆಗ್ತದೆ ಆದ್ದರಿಂದ ಇಲ್ಲಿ ವಾಣಪ್ರಸ್ಥ ಧರ್ಮ ಯಾವ ರೀತಿ ಆಚರಿಸಬೇಕು ಅದಾದ ನಂತರ ನೂರ ಮೂರನೇ ಅಧ್ಯಾಯದಲ್ಲಿ ಸನ್ಯಾಸ ಧರ್ಮ ಒಂದು ಯತಿಗೆ ಯಾವ ಧರ್ಮ ಉಂಟು ಆತ ಅತ್ಯಾಶ್ರಮಿಯನೋ ಹೌದು ಆದರೆ ಎಲ್ಲ ಸನ್ಯಾಸಿಗಳು ಅತ್ಯಾಶ್ರಮಿಯಲ್ಲ ಪರಮಹಂಸ ವರ್ಗಕ್ಕೆ ಸೇರಿರ್ತಕ್ಕಂತಹ ಯತಿಗಳು ಯತಿಗಳಿಗೆ ಮಾತ್ರ ಅತ್ಯಾಶ್ರಮಿ ಅಂತ ಹೆಸರು ಪುನಃ ಅದು ಏಕದಂಡಿ ಇತ್ಯಾದಿ ವರ್ಗಕ್ಕೆ ಸೇರಿದ್ದಾದರೆ ಕೆಲವರು ಜುಟ್ಟು ಕೂಡ ಇದೆ ಕೆಲವರು ಜನಿವಾರ ಕೂಡ ಇರ್ತದೆ ನಮಗೆ ಯತಿ ಸಂಗ್ರಹ ಆ ಗ್ರಂಥದಲ್ಲಿ ಸಿಗ್ತದೆ ಅವರು ಕೂಡ ಸಂಧ್ಯಾವನ್ನ ಮಾಡ್ತಾರೆ ಸಾಮಾನ್ಯವಾಗಿ ಪರಮಹಂಸ ರೀತಿಯ ಯತಿಗಳಿಗೆ ಸಂಧ್ಯಾವನ್ನೇ ಇರೋದಿಲ್ಲ ಯಾಕೆಂದರೆ ಅವರು ವಿರಜಾ ಹೋಮ ಮಾಡುವಾಗ ತಮ್ಮ ಜುಟ್ಟು ಜನಿವಾರ ಎರಡನ್ನೂ ಕೂಡ ಅಗ್ನಿಯಲ್ಲಿ ಹಾಕ್ಬಿಡ್ತಾರೆ ನಮಗಲ್ಲಿ ಬರುತ್ತೆ ಅದರಲ್ಲ ಆವಾಗ ಸಂಧಿ ಅನ್ನೋದು ಓಂಕಾರದಲ್ಲಿ ಲಯವಾಗುತ್ತೆ ಸನ್ಯಾಸಿಗಳು ಬೇರೆ ಯಾವ ಮಂತ್ರ ಹೇಳಬೇಕಾಗಿಲ್ಲ ಕೇವಲ ಓಂ ಜಪ ಮಾಡಬೇಕು ಪ್ರಣಮ ಹಾಗೆ ಈ ಯತಿಯ ಧರ್ಮ ಸನ್ಯಾಸಿಯ ಧರ್ಮವನ್ನು ಅಲ್ಲಿ ಕೊಡಲಾಗಿದೆ ನೂರ ಅಧ್ಯಾಯದಲ್ಲಿ ನೂರ ಅಧ್ಯಾಯದಲ್ಲಿ ಪಾಪದ ಪ್ರಸ್ತಾವ ಬರ್ತದೆ ಯಾವ ಯಾವ ಕೆಲಸ ಮಾಡಿದರೆ ಅದು ಪಾಪ ಅಂತ ಅನಿಸ್ಕೊಳ್ತದೆ ಯಾಕೆಂದ್ರೆ ಇದರ ಕಲ್ಪನೆ ಕೂಡ ನಮ್ಗೆ ಇರೋದಿಲ್ಲ ನಾವು ಯಾವುದನ್ನ ದಾರಿ ಅಂತ ತಿಳ್ಕೊಳ್ತೀವೋ ಅದು ದಾರಿ ಆಗಿರೋದಿಲ್ಲ ಅದನ್ನ ನಾವು ಚೆನ್ನಾಗಿ ತಿಳ್ಕೊಬೇಕು ಅದು ನಮಗೆ ಶಾಸ್ತ್ರದಿಂದ ಮಾತ್ರ ಗೊತ್ತಾಗ್ತದೆ ಕೇವಲ ಕಪೋಲ್ದಿಂದ ಕಲ್ಪನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಆಗೋದಿಲ್ಲ ಆದ್ರಿಂದ ಈ ಪಾಪದ ಬಗ್ಗೆ ಪ್ರಸ್ತಾಪ ಅಂದ್ರೆ ಅಧರ್ಮದ ಬಗ್ಗೆ ಪ್ರಸ್ತಾಪ ಅಲ್ಲಿ ಉಂಟು ನೂರ ನಾಲ್ಕನೇ ಅಧ್ಯಾಯದಲ್ಲಿ ನೂರ ಐದನೇ ಅಧ್ಯಾಯದಲ್ಲಿ ಈಗ ಪಾಪ ಹೇಳಿದಾದ್ಮೇಲೆ ಪ್ರಾಯಶ್ಚಿತ್ತವನ್ನು ಹೇಳಬೇಕಾಗತ್ತೆ ಪಾಪದಿಂದ ಉಂಟಾಗ್ತಕ್ಕಂತಹ ತಾಪ ಆ ತಾಪ ನಮ್ಮ ಮೇಲೆ ಅಷ್ಟು ಪರಿತಾಪವನ್ನು ಉಂಟು ಮಾಡದೇ ಒಂದು ಸಾಧನ ಪ್ರಾಯಶ್ಚಿತ್ತ ಅದು ಯಾವ್ಯಾವ ರೀತಿಯಲ್ಲಾಗಬೇಕು ಕೃಚ್ರ ಚಾಂದ್ರಾಯಣ ಮತ್ತು ಉಪವಾಸಗಳು ಈ ಪಂಚಮಹ ಪಾತಕಗಳಿಗೆ ಯಾವ ರೀತಿಯ ಪ್ರಾಯಶ್ಚಿತ್ತ ಗೋಪ್ಯವಾಗಿ ಮಾಡಿರ್ತಕ್ಕಂಥ ಪಾಪಗಳಿಗೆ ಯಾವ ರೀತಿಯ ಪ್ರಾಯಶ್ಚಿತ್ತ ಇದರ ಕೂಲಂಕುಶಕವಾಗಿರ್ತಕ್ಕಂತಹ ಒಂದು ವಿವರಣೆ ನಮಗೆ ನೂರ ಅಧ್ಯಾಯದಲ್ಲಿ ಸಿಗ್ತಿದೆ ನೂರ ಆರನೇ ಅಧ್ಯಾಯದಲ್ಲಿ ನಮಗೆ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಆಗಿರ್ತಕ್ಕಂತಹ ಈ ಜನನ ಆ ಜನನದ ಸಮಯದಲ್ಲಿ ಅಶೌಚವನ್ನು ಯಾವ ರೀತಿಯಲ್ಲಿ ಆಚರಿಸಬೇಕು ಅನ್ನೋದರ ನಿರ್ಣಯ ಅಲ್ಲೇ ಸಿಗುತ್ತೆ ಧರ್ಮಶಾಸ್ತ್ರ ಅದೊಂದು ಕೈಪಿಡಿ ನೂರ ಏಳನೇ ಅಧ್ಯಾಯದಲ್ಲಿ ಪ್ರೇತಾಶೌಚ ಅಥವಾ ಮರಣ ಶೌಚ ಅಂತ ಕರೀತಾರದು ಮರಣವಾದಾಗ ಯಾವ ರೀತಿಯಲ್ಲಿ ಅಶೌಚ ಯಾರ್ಯಾರು ಅಶೌಚವನ್ನು ಪಾಲಿಸಬೇಕು ಸಾಮಾನ್ಯವಾಗಿ ಈ ಬ್ರಹ್ಮಚಾರಿಗೆ ಅಶೌಚ ಇರೋದಿಲ್ಲ ನಂತರ ನೂರ ಎಂಟನೇ ಅಧ್ಯಾಯದಿಂದ ನೂರ ಹದಿನೈದನೇ ಅಧ್ಯಾಯದವರೆಗೆ ನೀತಿ ಶಾಸ್ತ್ರ ನೀತಿ ಸಾರ ಅದರಲ್ಲಿ ನಮಗೆ ಬೃಹಸ್ಪತಿಯ ನೀತಿಯ ವಿಸ್ತಾರವಾಗಿರ್ತಕ್ಕಂಥ ವರ್ಣನೆ ಬರುತ್ತೆ ಸಾಮಾನ್ಯವಾಗಿ ನಾವು ನೋಡಿದರೆ ಇದನ್ನು ಇದನ್ನ ಮತ್ತು ಬೃಹಸ್ಪತಿಯ ನೀತಿ ಶಾಸ್ತ್ರ ಮೂಲ ಗ್ರಂಥವನ್ನು ತೆಗೆದು ನೋಡಿದಾಗ ನಮಗೆ ಅನೇಕ ಈ ಟೆಕ್ಸ್ಟ್ ಶ್ಲೋಕಗಳೆಲ್ಲ ತಾರೆ ಆಗ್ತದೆ ಕೆಲವೊಮ್ಮೆ ಅನಿಸ್ತದೆ ಆ ಎಲ್ಲ ಗ್ರಂಥಗಳನ್ನು ಅಲ್ಲಿಂದ ತಂದು ಇಲ್ಲಿ ಪೋಣಿಸಿ ಇದೊಂದು ಪುರಾಣ ಅಂತ ಹೆಸರಿಟ್ಟಿದ್ದಾರೋ ಏನೋ ಎಂಬಂತೆ ಇದೆ ಹೀಗೆ ಏಳು ಎಂಟು ಅಧ್ಯಾಯಗಳು ನೀತಿ ಶಾಸ್ತ್ರವನ್ನು ಅಧ್ಯಾಯಗಳು ನೂರ ಹದಿನಾರನೇ ಅಧ್ಯಾಯ ಅದರಿಂದ ಹಿಡಿದು ನೂರ ಮೂವತ್ತೇಳನೇ ಅಧ್ಯಾಯದವರೆಗೆ ವಿವಿಧ ವ್ರತಗಳ ವಿಚಾರ ಬರ್ತದೆ ಯಾವ್ಯಾವ ವ್ರತವನ್ನು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ದೇಶದಲ್ಲಿ ಯಾರು ಆಚರಿಸ್ತಾರೆ ಹೇಗೆ ಆಚರಿಸ್ಬೇಕು ಅದರ ವಿಧಿವಿಧಾನಗಳ ವಿಸ್ತಾರ ಅಲ್ಲುಂಟು ನಮಗೆ ಅನೇಕ ಪುರಾಣಗಳಲ್ಲಿ ಈ ವ್ರತಗಳ ವಿಚಾರ ಇದ್ದರೂ ಕೂಡ ಮುಖ್ಯವಾಗಿ ಭವಿಷ್ಯ ಪುರಾಣ ಅದರಲ್ಲಿ ಪುರಾಣ ರೀತಿಯ ಯಾವ ರೀತಿಯಲ್ಲಿ ಬೇರೆ ಬೇರೆ ಹಬ್ಬ ಹರಿದಿನಗಳನ್ನು ಆಚರಿಸ್ತಾರೆ ವ್ರತಗಳನ್ನು ಆಚರಿಸ್ತಾರೆ ಅನ್ನೋದು ಸಿಗ್ತದೆ ಅದು ನಮಗೆ ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ ಭವಿಷ್ಯ ಪುರಾಣದಲ್ಲಿ ಹಾಗೆ ಇಲ್ಲಿ ಅಷ್ಟು ಡೀಟೇಲ್ ಆಗಿ ವಿಸ್ತಾರವಾಗಿ ಈ ವ್ರತಗಳನ್ನೆಲ್ಲವೂ ಕೂಡ ಅವರು ವಿಚಾರ ಮಾಡದೇ ಇದ್ದರೂ ಕೂಡ ಸಂಕ್ಷಿಪ್ತವಾಗಿ ಪ್ರತಿಯೊಂದು ವ್ರತಗಳ ಒಂದು ವಿವರಣೆ ಇಲ್ಲಿ ಬಂದಿದೆ ನೂರ ಮೂವತ್ತೆಂಟನೇ ಅಧ್ಯಾಯದಲ್ಲಿ ನಾನಾಗಲೇ ಹೇಳಿದಾಗೆ ವಂಶೋ ವಂಶ್ಯಾನುಚರಿತಂ ಪುರಾಣದ ಲಕ್ಷಣ ವಂಶವನ್ನು ಹೇಳಬೇಕು ಯಾವುದೇ ಒಂದು ಪುರಾಣ ಸೂರ್ಯವಂಶ ಸೂರ್ಯನಿಂದ ಪ್ರಾರಂಭವಾಗಿ ರಾಜರು ಅಲ್ಲಿಂದ ಹೇಗೆ ಸಂತಾನ ಬಂತು ಅಂತ ನಮ್ಮ ಡೈನಾಸ್ ನಮ್ಮ ಪೂರ್ವಜರನ್ನು ತಿಳ್ಕೊಳ್ಬೇಕು ಅಂತ ಎಲ್ಲ ಆ ಪರಮಾತ್ಮನಿಂದ ಉತ್ಪತ್ತಿಯಾಗಿತ್ತು ದಿವ್ಯ ಪುರುಷರಿಂದೇ ಉತ್ಪತ್ತಿಯಾಗಿತ್ತು ಹಾಗೆ ಆ ಸೂರ್ಯವಂಶದ ವಿವರಣೆ ನೂರ ಅಧ್ಯಾಯದಲ್ಲಿ ಬರ್ತದೆ ನೂರ ಅಧ್ಯಾಯದಿಂದ ನೂರ ನಲವತ್ತೊಂದನೇ ಅಧ್ಯಾಯದವರೆಗೆ ಚಂದ್ರವಂಶದ ವರ್ಣನೆ ಅಥವಾ ಸೋಮವಂಶದ ವರ್ಣನೆ ಅಲ್ಲಿ ಕಂಡಿದೆ ಇನ್ನು ನೂರ ಅಧ್ಯಾಯದಲ್ಲಿ ವಿವಿಧ ಅವತಾರಗಳು ಅದರ ಒಂದು ಸಂಕ್ಷಿಪ್ತ ಪರಿಚಯ ರಾಮಾವತಾರ ಮುಖ್ಯವಾಗಿ ರಾಮಾವತಾರದಲ್ಲಿ ಸೀತೆಯ ವಿಷಯವನ್ನು ತೆಗೆದು ಪದಿವ್ರತೆಯ ಮಹಾತ್ಮೆ ಅದನ್ನ ಸ್ವಲ್ಪ ಮಟ್ಟಿಗೆ ಅಲ್ಲಿ ಎತ್ತಿ ಹಿಡಿದಿದ್ದಾರೆ ಆ ಒಂದು ಅಧ್ಯಾಯದಲ್ಲಿ ನೂರ ಅಧ್ಯಾಯದಲ್ಲಿ ಇದೇ ರಾಮಾಯಣ ಅಲ್ಲಿ ಕಂಟಿನ್ಯೂ ಆಗ್ತದೆ ನೂರ ನಲವತ್ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣಾವತಾರ ನೂರ ನಲವತ್ತ ಐದನೇ ಅಧ್ಯಾಯದಲ್ಲಿ ಸಮಸ್ತ ಮಹಾಭಾರತದ ಸಾರ ಕೊಟ್ಟಿದ್ದಾರೆ ಪಾಂಡವರು ಪಾಂಡವರಿಗೆ ಮತ್ತೆ ಕೌರವರಿಗೆ ಯಾವ ರೀತಿಯಲ್ಲಿ ಅಲ್ಲಿ ವೈರುಧ್ಯ ಉಂಟಾಯಿತು ಅವರ ಯುದ್ಧ ಕೊನೆಯಲ್ಲಿ ಪಾಂಡವರಿಗೆ ಜಯ ಈ ರೀತಿಯಾಗಿ ಸಾರವಾಗಿ ಕೊಟ್ಟಿದ್ದಾರೆ ನೂರ ನಲವತ್ತಾರರಿಂದ ನೂರ ಅಧ್ಯಾಯದವರೆಗೆ ಆಯುರ್ವೇದ ನಿಧಾನಶಾಸ್ತ್ರ ರೋಗ ನಿಧಾನ ಶಾಸ್ತ್ರ ಯಾ ಶರೀರದಲ್ಲಿ ಯಾವ್ಯಾವ ಲಕ್ಷಣ ಇದ್ರೆ ಅದು ಯಾವ ಧಾತುವಿನ ಹೆಚ್ಚು ಕಡಿಮೆಯಿಂದ ಉಂಟಾಗಿರತಕ್ಕಂತ ಯಾವ ರೋಗ ಅನ್ನುವುದರ ಸಂಪೂರ್ಣವಾಗಿ ಇಡೀ ಆಯುರ್ವೇದ ಅಲ್ಲಿದೆ ಒಟ್ಟು ಇಪ್ಪತ್ತ ಐದು ಅಧ್ಯಾಯಗಳನ್ನು ಆಯುರ್ವೇದದ ನಿಧಾನ ಶಾಸ್ತ್ರಕ್ಕೆ ಇಲ್ಲಿ ವಿನಿಯೋಗಿಸಿದ್ದಾರೆ ನೋಡಿ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ ಗರುಡ ಪುರಾಣ ಅಂದರೆ ಏನೂ ಇಲ್ಲ ಬರೀ ಪಾಪದ್ದು ಪುಣ್ಯದ್ದು ಅವದ್ದು ಇವತ್ತು ಹಿಂಸೆ ಆದ್ರಿಂದ ನಾವು ಓದಬಾರ್ದು ಅನೇಕ ವರ್ಷಗಳಿಂದ ಈ ತಪ್ಪು ಕಲ್ ಕಲ್ ಕಲ್ಪನೆಗಳನ್ನು ನಾವು ಬೆಳೆಸ್ಕೊಂಡು ಬಂದಿದ್ರಿಂದಲೇ ಇಂತಹ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಗ್ರಂಥ ನಾವು ಓದದೇ ಹೋಗಿರೋದು ಎಷ್ಟು ನಮಗೆ ಇಲ್ಲಿ ಎಷ್ಟು ಬಗೆ ಬಗೆಯ ವಿಚಾರಗಳ ಒಂದು ಪ್ರಸ್ತಾಪ ಇದೆ ಬರೀ ಅದೊಂದೇ ಅಲ್ಲ ಇನ್ನೂ ಬರ್ತದ್ ನೋಡಿ ಹಾಗೆ ನೂರ ಎಪ್ಪತ್ತೊಂದು ಮತ್ತು ನೂರ ಎಪ್ಪತ್ತೆರಡನೇ ಅಧ್ಯಾಯದಲ್ಲಿ ಈಗ ರೋಗವನ್ನು ಪತ್ತೆ ಹಚ್ಚಿದ ಮೇಲೆ ಪ್ರತಿಯೊಂದು ರೋಗಕ್ಕೆ ಚಿಕಿತ್ಸೆಯನ್ನು ಯಾವ ರೀತಿ ಮಾಡಬೇಕು ಇದು ಕೂಡ ಆಯುರ್ವೇದಕ್ಕೆ ಬರುತ್ತೆ ಆದರೆ ಅಲ್ಲಿ ಆಯುರ್ವೇದದಲ್ಲಿ ಅದೇ ರೀತಿ ಅವರು ಭಾಗ ಮಾಡಿದ್ದಾರೆ ಫಸ್ಟ್ ರೋಗವನ್ನು ಕಣ್ಣಿಡಿಬೇಕು ನಿಧಾನ ಆಮೇಲೆ ಚಿಕಿತ್ಸೆ ಸರ್ಜರಿ ಮಾಡಬೇಕು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅದರದ್ದು ಎಲ್ಲ ವಿಸ್ತಾರವಾಗಿದೆ ಮತ್ತು ನೂರ ಎಪ್ಪತ್ತ ಮೂರರಿಂದ ನೂರ ತೊಂಬತ್ತ್ಮೂರು ಅಧ್ಯಾಯ ಅಲ್ಲಿಯವರೆಗೆ ವಿವಿಧ ದ್ರವ್ಯಗಳ ಗುಣ ಅದರ ಪರಿಚಯ ಇದೆ ಇದೂ ಕೂಡ ಆಯುರ್ವೇದದಲ್ಲಿ ಇರ್ತಕ್ಕಂತಹ ವಸ್ತುಗಳು ಬೇರೆ ಬೇರೆ ವಸ್ತುಗಳು ಔಷಧವಾಗಿ ಉಪಯೋಗಿಸ್ತಕ್ಕಂತಹ ವಸ್ತುಗಳು ದ್ರವ್ಯ ಅಂತ ಹೆಸರು ಆ ದ್ರವ್ಯಗಳ ಗುಣವನ್ನು ಹೇಳ್ತಾರೆ ಯಾವ್ದ್ಯಾವುದು ಉಷ್ಣ ಯಾವುದ್ಯಾವುದು ಶೀತ ಯಾವುದ್ಯಾವುದು ಕಫವನ್ನು ಹುಟ್ಟಿಸ್ತದೆ ಯಾಕೆ ಅಂದರೆ ನಾವು ತಿಳ್ಕೊಂಡ ಹಾಗೆ ಅದು ಹಾಗಲ್ಲ ಹೊರಗಡೆ ಒಂದು ವಸ್ತು ಒಂದು ರೀತಿಯಲ್ಲಿದ್ದರೆ ಇನ್ನೊಂದು ವಸ್ತುವಿನ ಜೊತೆಗೆ ಸೇರಿದಾಗ ಅದರ ಗುಣ ಬದಲಾಗುತ್ತೆ ಪಾಯಿಂಟ್ ನಂಬರ್ ಒನ್ ಪುನಃ ಅದು ಹೊರಗಡೆ ಒಂದು ರೀತಿಯಲ್ಲಿದ್ದರೆ ನಮ್ಮ ಜಠರಾಗ್ನಿಯನ್ನು ಸೇರಿ ಪಚನವಾದಾಗ ಅದರ ಗುಣ ಚೇಂಜ್ ಆಗುತ್ತೆ ಹೀಗಾಗಿ ನಮಗೆ ಯಾವಾಗ ಆಯುರ್ವೇದದಲ್ಲಿ ಹೇಳ್ದಾಗುತ್ತೋ ಇಂತಹದ್ ನಾವು ತಗೊಳ್ಬೇಕು ಅಂದಾಗ ಆಗ ಪಚನಗೊಂಡಾಗ ಅದು ಏನಾಗತ್ತೆ ಅದು ಇಂಪಾರ್ಟೆಂಟ್ ನಮಗೆ ಯಾಕೆ ಅಂದರೆ ನಮ್ಗೆ ಅದಾದ ಮೇಲೆ ರಕ್ತವನ್ನು ಸೇರಿ ಅದು ರೋಗವನ್ನು ನಿವಾರಣೆ ಮಾಡುವುದರಲ್ಲಿ ಕಾರಣವಾಗುತ್ತೆ ಹೀಗಾಗಿ ಅದರ ಒಂದು ಸವಿಸ್ತಾರವಾಗಿರ್ತಕ್ಕಂತಹ ಒಂದು ದ್ರವ್ಯಗಳ ಗುಣ ಇಪ್ಪತ್ತೊಂದು ಅಧ್ಯಾಯಗಳಲ್ಲಿ ಅಲ್ಲಿ ಮಾಡಿದ್ದಾರೆ ನೂರ ತೊಂಬತ್ನಾಲ್ಕರಿಂದ ನೂರ ತೊಂಬತ್ತ ಆರು ಅಧ್ಯಾಯದವರೆಗೆ ವೈಷ್ಣವ ಕವಚ ಅದರ ಬಗ್ಗೆ ಒಂದು ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ ಇದೆ ವೈಷ್ಣವ ಕವಚ ಅಂದರೆ ಏನು ಅದನ್ನು ಯಾವುದಕ್ಕೋಸ್ಕರ ಉಪಯೋಗಿಸ್ತಾರೆ ಬೇರೆ ಬೇರೆ ರೋಗಗಳನ್ನ ಇದು ಕೂಡ ರೋಗಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನೋಡಿ ನಮ್ಮ ಅಲೋಪತಿಗೂ ಆಯುರ್ವೇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇದು ಆಯುರ್ವೇದದಲ್ಲಿ ರೋಗಿಯ ರೋಗದ ಉಪಶಮನ ಅವನ ಮನಶಾಂತಿ ಮುಖ್ಯವೇ ಹೊರತು ಈ ರೋಗವನ್ನು ವಾಸಿ ಮಾಡ್ತಕ್ಕಂಥದ್ದು ಎರಡನೇ ಪಾಯಿಂಟು ಮೊದಲು ರೋಗಿಗೆ ಯಾವ ರೀತಿಯಲ್ಲಿ ಮನಃಶಾಂತಿ ಉಂಟಾಗ್ತದೆ ಯಾವ ರೀತಿಯಲ್ಲಿ ಎಲ್ಲ ರೀತಿಯಿಂದಲೂ ರೋಗವನ್ನು ಅಟ್ಯಾಕ್ ಮಾಡ್ಬೋದು ಆದ್ದರಿಂದ ನಮಗೆ ಆ ಒಂದು ಆಯುರ್ವೇದದಲ್ಲಿ ಒಬ್ಬ ಮನುಷ್ಯನನ್ನು ಆ ಚಿಕಿತ್ಸೆಯ ಒಂದು ವಿಧಾನವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಈಗ ಉದಾಹರಣೆಗೆ ಆಯುರ್ವೇದದವರು ಅವರು ಅದರಲ್ಲಿ ಈಗ ಉನ್ಮಾದ ಅಥವಾ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲೂ ಕೂಡ ಜ್ವರ ವಾಸಿ ಮಾಡಲಿಕ್ಕೆ ಆಗದೇ ಇದ್ರೆ ಅವರು ಒಂದನ್ನು ಪತ್ತೆ ಹಚ್ತಾರೆ ಏನಂದರೆ ಇದು ಯಾವುದೇ ಪಂಚಭೂತಗಳ ಕಾರಣದಿಂದ ಆಗಿಲ್ಲ ಹಾಗಿದ್ರೆ ಪ್ರೇತಾತ್ಮಗಳ ಒಂದು ಆವೇಶದಿಂದ ಆಗಿರ್ಬೋದು ಇದನ್ನು ನಂಬುತ್ತಾರೆ ಆಯುರ್ವೇದದ ವೈದ್ಯರು ನಂಬುತ್ತಾರೆ ಯಾಕೆಂದ್ರೆ ನಮ್ಮ ಒಂದು ಈ ಒಂದು ಯಾವುದು ಪಾಂಚಭೌತಿಕ ಕಾರಣಗಳು ನಮಗೆ ಸಿಗದೆ ಇದ್ದಾಗ ನಾವು ಅದನ್ನೂ ಕೂಡ ರೋಗದ ನಿಧಾನವಾಗಿ ಪರಿಗಣಿಸಿ ಅದಕ್ಕೂ ಕೂಡ ಮಂತ್ರ ಅಥವಾ ಬೇರೆ ಬೇರೆಯ ದೇವತೆಗಳ ಸ್ತೋತ್ರ ಗ್ರಹಗಳ ಶಾಂತಿ ಅಲ್ಲಿ ಬರ್ತದೆ ಇದೆಲ್ಲ ಆಯುರ್ವೇದದ ರೀತಿಯ ನೋಡ್ತಕ್ಕಂಥದ್ದು ಒಬ್ಬ ಮನುಷ್ಯನನ್ನು ಅಲ್ಲಿ ಕೊಟ್ಟಿದ್ದಾರೆ ವೈಷ್ಣವ ಕವಚವನ್ನು ಯಾವ ರೀತಿ ಉಪಯೋಗಿಸಬೇಕು ಬೇರೆ ಬೇರೆ ರೋಗಗಳ ಶಮನಕ್ಕೆ ಅಂತ ಹಾಗೆ ನೂರ ತೊಂಬತ್ತೇಳನೇ ಅಧ್ಯಾಯದಲ್ಲಿ ಗಾರುಡ ಮಂತ್ರ ವಿಷ ಪರಿಹಾರ ಮಾಡಬೇಕಾದ್ರೆ ಯಾವುದೇ ಭೌತಿಕವಾಗಿರ್ತಕ್ಕಂಥ ರಸಾಯನಗಳಿಂದ ಶರೀರದಲ್ಲಿ ಇರ್ತಕ್ಕಂಥ ನಂಜದ್ದ ಹೊರಗೆ ಹಾಕಲಿಕ್ಕೆ ಆಗಲಿಲ್ಲ ಅಂತಹ ಸಮಯದಲ್ಲಿ ಹೇಗೆ ಮಂತ್ರದ ಉಪಯೋಗವನ್ನು ಮಾಡ್ತಾ ಈ ಶರೀರದಲ್ಲಿರ್ತಕ್ಕಂಥ ನಂಜನ್ನು ಹೊರಗೆ ಹಾಕ್ಬೋದು ಅದರ ಪ್ರಯೋಗವನ್ನು ಕೂಡ ಅಲ್ಲಿ ಗಾರುಡ ಮಂತ್ರದ ಪ್ರಯೋಗ ಮಾಡಿದ್ದಾರೆ ನೂರ ತೊಂಬತ್ತೆಂಟನೇ ಅಧ್ಯಾಯದಲ್ಲಿ ತ್ರಿಪುರಾ ಮಂತ್ರ ಅದರ ಒಂದು ವಿಸ್ತಾರವಾಗಿರ್ತಕ್ಕಂಥ ಪ್ರಯೋಗದ ವರ್ಣನೆ ಉಂಟು ನೂರ ಮತ್ತು ಇನ್ನೂರನೇ ಅಧ್ಯಾಯದಲ್ಲಿ ಪುನಃ ಇದೂ ಕೂಡ ನಮಗೆ ಈ ಶಕುನಗಳ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಫಲ ಜ್ಯೋತಿಷ್ಯ ಅಂತ ಹೇಳ್ಬೋದು ಪ್ರಶ್ನ ಚೂಡಾಮಣಿ ಅದರ ವಿಚಾರ ಅದಾದ ನಂತರ ವಾಯುವಿನಿಂದ ಯಾವ ರೀತಿ ಫಲ ಉಂಟಾಗುತ್ತೆ ನೋಡಿ ಇದೊಂದು ಸೈನ್ಸ್ ಇತ್ತು ಆವಾಗ ಯಾವ ದಿಕ್ಕಿನಿಂದ ವಾಯು ಬೀಸುತ್ತೆ ಅದು ಇಂಪಾರ್ಟೆಂಟ್ ನಮ್ಗೆ ಗೊತ್ತೇ ಇರೋದಿಲ್ಲ ಯಾವ ದಿಕ್ಕಿನಿಂದ ವಾಯಿಸು ವಾಯು ಬೀಸುತ್ತೆ ಸುಮ್ಮನೆ ವಾಯು ಬೀಸತ್ತೆ ಅಷ್ಟೇ ಆದರೆ ವಾಯು ಯಾವ ಯಾವ ದಿಕ್ಕಿನಿಂದ ಬೀಸಿದರೆ ಏನೇನು ಅಲ್ಲಿ ಘಟಿಸ್ತದೆ ಆ ಸ್ಥಳದಲ್ಲಿ ಅದು ಒಂದು ಸೈನ್ಸ್ ಚೈನಾದಲ್ಲಿ ಇತ್ತು ಅದು ಟಾವೋ ಟಾವೋಯಿಸಮ್ ಅಲ್ಲಿತ್ತು ಅವರು ಅದನ್ನು ಯೂಸ್ ಮಾಡಿದ್ದಾರೆ ಒಬ್ಬ ತುಂಬ ಫೇಮಸ್ ಆರ್ಟ್ ಆಫ್ ವಾರ್ ಅಂತ ಹೇಳ್ಬಿಟ್ಟು ಚೈನಾದ ಒಬ್ಬ ಪ್ರಖ್ಯಾತವಾಗಿರ್ತಕ್ಕಂಥ ವಿದ್ವಾಂಸ ಲಾವ್ಝೂ ಇದ್ದ ಸಮಯಕ್ಕೆ ಇದ್ದಂತಹ ಒಬ್ಬ ವ್ಯಕ್ತಿ ಆತ ಇದೇ ರೀತಿಯಲ್ಲಿ ಇಡೀ ಪ್ರಕೃತಿಯನ್ನು ವಿಶ್ಲೇಷಣೆ ಮಾಡಿ ಅವನು ತನ್ನ ರಾಜನಿಗೆ ದೊಡ್ಡ ದೊಡ್ಡ ರಾಜರ ವಿರುದ್ಧ ಯುದ್ಧ ಆಗುವ ಗೆಲ್ಸಿಕೊಟ್ಟಿದ್ದ ನೀವು ಹೀಗೇ ಮಾಡಿ ಇದೇ ದಿಕ್ಕಿನಿಂದ ಗಾಳಿ ಬರುತ್ತೆ ಈ ದಿಕ್ಕಿನಿಂದ ಗಾಳಿ ಬಂದರೆ ಅವ್ರು ಏನು ಮಾಡಿದ್ರು ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕಾಗಲ್ಲ ಅವ್ರ ಮೇಲೆ ಇದು ಬರುತ್ತೆ ಏನು ಮಣ್ಣಿನ ಒಂದು ಏನಂತಾರೆ ಸುಂಟ್ರಿಗಾಳಿ ಬರುತ್ತೆ ಸ್ಯಾಂಡ್ ಸ್ಟಾರ್ಮ್ ಅದು ಬರ್ತದೆ ಆವಾಗ ನಮಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಮುಂಚೆನೇ ಊಹಿಸಿ ಆತ ಇದೇ ರೀತಿಯಲ್ಲಿ ವ್ಯೂಹ ಸೈನ್ಯವನ್ನು ರಚಿಸಿ ನಿಲ್ಲಿಸಿದಾಗ ಈ ಅವನು ಯಾರ ರಾಜನಿಗೋಸ್ಕರ ಕೆಲಸ ಮಾಡ್ತಾಯಿದ್ನೋ ಅವನ ರಾಜನಿಗೆ ಜಯ ಸಿಕ್ಕಿದ್ದು ಗೊತ್ತಾಗುತ್ತೆ ಅವನು ಒಂದು ಪುಸ್ತಕನೇ ಬರೆದಿದ್ದಾನೆ ಆರ್ಟ್ ಆಫ್ ವಾರ್ ಅಂತ ಹಾಗೆ ಅದಕ್ಕೆ ಉಪಯೋಗಿಸ್ತಕ್ಕಂತಹ ಈ ವಿದ್ಯೆಗಳೆಲ್ಲ ಯಾವ ಯಾವ ದಿಕ್ಕಿನಿಂದ ಈಶಾನ್ಯದ ದಿಕ್ಕಿಂದ ವಾಯು ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸಿದಾಗ ಏನೇನು ಪರಿಣಾಮ ಉಂಟಾಗತ್ತೆ ಆ ಒಂದು ದೇಶದಲ್ಲಿರ್ತಕ್ಕಂತಹ ಜೀವಿಗಳ ಮೇಲೆ ಸಸ್ಯಗಳ ಮೇಲೆ ವನಸ್ಪತಿಗಳ ಮೇಲೆ ಅದೆಲ್ಲರ ವಿಚಾರ ಇದೆ ಇನ್ನೂರ ಒಂದನೇ ಅಧ್ಯಾಯದಲ್ಲಿ ಗಜ ಆಯುರ್ವೇದ ಅಂದರೆ ಹಸ್ತಿ ಆಯುರ್ವೇದ ಇದು ಕೇವಲ ಹಸ್ತಿ ಆಯುರ್ವೇದ ಅಂದರೆ ಅದಕ್ಕೆ ಬರೀ ಟ್ರೀಟ್ಮೆಂಟ್ ಒಂದೇ ಬರಲ್ಲ ಆನೆಗಳ ರೋಗಕ್ಕೆ ಆನೆಗಳಲ್ಲಿ ಯಾವ ಜಾತಿ ಅದರಲ್ಲಿ ಹೇಗೆ ಕಣ್ಣಿಡಿಯೋದು ಒಂದೊಂದು ಕೇಂದ್ರ ಲಕ್ಷಣ ಇದೆಲ್ಲ ವಿಸ್ತಾರವಾಗಿ ಇತ್ತು ಇನ್ನೂರ ಎರಡನೇ ಅಧ್ಯಾಯದಲ್ಲಿ ಔಷಧಿಗಳ ಹೆಸರು ಡೈರೆಕ್ಟಾಗಿ ಔಷಧಿಗಳ ಹೆಸರನ್ನೇ ಕೊಟ್ಬಿಟ್ಟಿದ್ದಾರೆ ಇನ್ನೂರ ಮತ್ತು ಇನ್ನೂರ ಅಧ್ಯಾಯದಲ್ಲಿ ವ್ಯಾಕರಣದ ಸಂಸ್ಕೃತ ವ್ಯಾಕರಣದ ಸಂಕ್ಷಿಪ್ತ ಪರಿಚಯ ಇದೆ ಸಂಧಿ ಅಂದರೆ ಏನು ಸಮಾಸ ಅಂದರೆ ಏನು ಹೇಗೆ ಹೇಗೆ ಮಾಡಬೇಕು ತದ್ದಿತಗಳು ಕೃದಂತಗಳು ಇದೆಲ್ಲದರ ವರ್ಣನೆ ಉಂಟು ಮತ್ತೆ ನಾನು ಇಲ್ಲಿ ಇಟ್ಕೊಂಡಿರ್ತಕ್ಕಂತಹ ಒಂದು ಪ್ರಕರಣದಲ್ಲಿ ಒಂದು ಸಂಸ್ಕರಣದಲ್ಲಿ ಛಂದಶಾಸ್ತ್ರದ ಅಧ್ಯಾಯ ಇಲ್ಲ ಲುಪ್ತವಾಗಿದೆ ಆದರೆ ಕೆಲವೊಂದು ಸಂಸ್ಕರಣದಲ್ಲಿ ಉದಾಹರಣೆಗೆ ವಾರಣಾಸಿಯಿಂದ ಪ್ರಕಟಿತವಾಗಿರ್ತಕ್ಕಂಥ ಜೀವಾನಂದ ವಿದ್ಯಾಸಾಗರ ಅವರ ಸಂಸ್ಕರಣದಲ್ಲಿ ಇದರ ಮಧ್ಯ ಇನ್ನೂರ ನಾಲ್ಕನೇ ಅಧ್ಯಾಯ ಆದಮೇಲೆ ಚಂದಶಾಸ್ತ್ರದ ಒಂದು ಅಧ್ಯಾಯವನ್ನು ಕೂಡ ಗರುಡ ಪುರಾಣದಲ್ಲಿ ನಾವು ಕಾಣಬಹುದು ಮತ್ತೆ ಇನ್ನೂರ ಐದನೇ ಅಧ್ಯಾಯದಲ್ಲಿ ಸದಾಚಾರ ಅಂದರೆ ಏನು ನಮಗೆ ಆಚಾರವೂ ಗೊತ್ತಿರಲ್ಲ ಹೇಗೆ ನಡ್ಕೋಬೇಕು ಎಲ್ಲೆಲ್ಲಿ ಹೇಗೆ ನಡ್ಕೊಂಡ್ರೆ ಅದು ಸದಾಚಾರ ಆಗತ್ತೆ ಇಲ್ಲದೆ ಕದಾಚಾರ ಆಗತ್ತೆ ಅದರ ಒಂದು ಪರಿಜ್ಞಾನ ಇರಬೇಕಾಗತ್ತೆ ಯಾವುದು ಸರಿ ಯಾವುದು ತಪ್ಪು ಎರಡೂ ಗೊತ್ತಿರಬೇಕು ಯಾಕೆ ಅಂದರೆ ಯಾವುದೇ ಕಾರ್ಯದಲ್ಲಿ ಸಂಶಯ ಉಂಟಾದರೆ ಅದು ನಮಗೆ ನ್ಯೂಟ್ರಲ್ ಆಗೋಲ್ಲ ಯಾವುದೋ ಒಂದರಲ್ಲಿ ಬೀಳ್ತದೆ ಒಂದೋ ಸದಾಚಾರವಾಗ್ತದೆ ಅಥವಾ ದುರಾಚಾರ ಆಗುತ್ತೆ ಆದ್ದರಿಂದ ಅದನ್ನು ತಿಳ್ಕೊಳ್ಬೇಕು ಸದಾಚಾರ ಅಂದರೆ ಏನು ಆದ್ದರಿಂದ ಅದನ್ನು ಅಲ್ಲಿ ವಿವರವಾಗಿ ವರ್ಣಿಸಿದ್ದಾರೆ ಇನ್ನೂರ ಅಧ್ಯಾಯದಲ್ಲಿ ಸ್ನಾನವನ್ನು ಯಾವ ರೀತಿ ಮಾಡಬೇಕು ಸ್ನಾನ ವಿಧಿ ನಾವು ಅಂದ್ಕೋತೇವೆ ಮೈ ಮೇಲೆ ನೀರು ಹಾಕಿಕೊಂಡ್ರೆ ಸ್ನಾನ ಅಂತ ತಪ್ಪು ನಮ್ಮಲ್ಲೆಲ್ಲವೂ ಕೂಡ ಮಂತ್ರಪೂರ್ವಕವಾಗಿಯೇ ಮಾಡಬೇಕು ಅಂತ ಶಾಸ್ತ್ರ ಯಾಕಂದ್ರೆ ನೀವು ಸ್ನಾನ ಮಾಡೋದು ಕೇವಲ ಬಾಹ್ಯ ಶುದ್ಧಿಗೆ ಒಂದೇ ಅಲ್ಲ ಅದು ನಿಮ್ಮ ಅಂತಃಕರಣವನ್ನು ಶುದ್ಧವನ್ನಾಗಿಸಬೇಕು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ತಯಾರು ಮಾಡಬೇಕು ನಮ್ಮ ಹಿಂದೂಗಳ ಯಾವುದೇ ಒಂದು ಸಂಸ್ಕಾರ ಅಂದರೆ ಆ ರೀತಿಯಲ್ಲಿ ಪ್ರತಿಯೊಂದು ಒಂದು ಊಟ ಮಾಡೋದು ಕೂಡ ಭೋಜನ ವಿಧಿ ಅಂತ ಅದಕ್ಕೆ ಹೆಸರು ಸುಮ್ಮನೆ ಊಟ ಮಾಡೋದು ಅಂದ್ರೆ ಬಾಯಿಗೆ ತುರುಕೊಡೋದು ಅಂತ ಅರ್ಥ ಅಲ್ಲ ಭೋಜನ ವಿಧಿ ಶಯನ ವಿಧಿ ನೋಡಿ ಪ್ರತಿಯೊಂದು ಕೂಡ ಆದ್ರಿಂದ ಇಲ್ಲಿ ಯಾವ ರೀತಿಯಲ್ಲಿ ಸ್ನಾನ ಮಾಡಬೇಕು ಮಣ್ಣನ್ನು ಯಾವ ರೀತಿ ಹಚ್ಕೋಬೇಕು ಎಷ್ಟು ಬಾರಿ ಹಚ್ಕೋಬೇಕು ಏನು ಮಂತ್ರವನ್ನು ನಾವು ಹೇಳಬೇಕು ಪ್ರತಿಯೊಂದು ಕೂಡ ನಾವು ಭಾವಿಸಿದಾಗ ಅದಕ್ಕೆ ನಾ ಹೇಳಿದ್ದು ವರ್ಚುವಲ್ ಇಮ್ಯಾಜಿನೇಷನ್ ಅಂತ ಇಮ್ಯಾಜಿನೇಷನ್ಗೆ ತನ್ನದೇ ಆಗಿದ್ದು ಆಗಿರತಕ್ಕಂತಹ ಒಂದು ಉಪಯೋಗ ಇದೆ ನಮ್ಮ ಒಂದು ವ್ಯಕ್ತಿತ್ವದ ಮೇಲೆ ನಾವು ಸಾಮಾನ್ಯವಾಗಿ ಮನಸ್ಸನ್ನು ಹಾಗೆ ಬಿಟ್ಟರೆ ತನ್ನ ತಾನೇ ಹೇಗೋ ಇಮ್ಯಾಜಿನೇಷನ್ ಮಾಡ್ಕೋತಾ ಇರುತ್ತೆ ಆದ್ರಿಂದ ನಿನ್ನ ಇಮ್ಯಾಜಿನೇಷನ್ ಅನ್ನುವಂತಹ ಒಂದು ಅಶ್ವ ಇದೆಯಲ್ಲ ಅದನ್ನು ಯಾವ್ದಾವುದೋ ದಾರಿಯಲ್ಲಿ ಓಡಿಸ್ಬೇಡ ಶಾಸ್ತ್ರ ಯಾವ ದಾರಿ ಕೊಟ್ಟಿದೆಯೋ ಆ ದಾರಿಯಲ್ಲಿ ಮಾತ್ರ ಆ ಓಡಿಸಿ ಆ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡು ಹಾಗೆ ನಮ್ಮ ಶಾಸ್ತ್ರಗಳೆಲ್ಲ ಒಂದು ಉಪಾಸನೆ ಮಾಡ್ಬೇಕಾದ್ರೆ ಶಾಸ್ತ್ರ ಯಾವ ರೀತಿಯಲ್ಲಿ ಹೇಳಿದೆಯೋ ಆ ರೀತಿಯಲ್ಲಿ ಉಪಾಸನೆ ಮಾಡ್ಬೇಕು ಹಾ ನನಗೆ ಹೇಗೋ ಇಷ್ಟ ಒಂದ್ ದಿವಸ ಕೃಷ್ಣನ್ನ ಒಂದ್ ದಿವಸ ರಾಮನ್ನ ಒಂದ್ ದಿವಸ ಶಿವನ್ನ ಒಂದ್ ದಿವಸ ದುರ್ಗೆ ಕೊನೆಗೆ ಏನಾಯ್ತು ಅವನಿಗೆ ಏನು ಆಗಿಲ್ಲ ಇಷ್ಟನಿಷ್ಟೇ ಬೆಳಿಲಿಲ್ಲ ಶ್ರೀರಾಮ್ ಕೃಷ್ಣ ಹೇಳ್ತಾರೆ ನಿನಗೆ ನೀರ್ಬೇಕಾ ಬಾವಿ ತೋಡ್ಬೇಕಾ ಒಂದೇ ಕಡೆ ಬೋರ್ ಮಾಡ್ತಾ ಹೋದ ಬೋರ್ ಆದರೂ ಪರವಾಗಿಲ್ಲ ನಮ್ಗೆ ಯಾಕೆ ವೆರೈಟಿ ಬೇಕು ಗೊತ್ತಾ ಬೋರ್ ಆಗತ್ತಂತೆ ಬೋರ್ ಚೈತನ್ಯದ ಚಿಂತನೆಯಲ್ಲಿ ಬೋರ್ ಎಂಥದ್ದು ಹಾಗಿದ್ರೆ ನಾವು ಚಿಂತನೆ ಮಾಡ್ತಾ ಇರತಕ್ಕಂಥದ್ದು ಚೈತನ್ಯದ್ದಲ್ಲ ಜಡದ್ದು ಆದ್ರಿಂದಲೇ ಅದು ಬೋರ್ ಆಗ್ತಾ ಇರೋದು ಆದ್ರಿಂದ ಈ ಪ್ರತಿಯೊಂದರ ಒಂದು ವಿಧಿ ಅಲ್ಲಿದೆ ಸ್ನಾನ ಮಾಡುವಾಗ ನಾವು ಭಾವಿಸಬೇಕು ನಾನು ಸಾಮಾನ್ಯ ನೀರನ್ನು ತಲೆ ಮೇಲೆ ಹೊಯ್ಕೊಡ್ತಾ ಇಲ್ಲ ಗಂಗೆ ಯಮುನೆ ಸರಸ್ವತಿ ಗೋದಾವರಿ ಪವಿತ್ರ ನದಿಗಳು ಪುನಃ ನಮ್ಮ ತಲೆಗೆ ಬರಬೇಕು ಗಂಗೆ ಅಂದರೆ ನೀರಲ್ಲ ಸಾಕ್ಷಾತ್ ಭಗವಂತನ ಪಾದ ಪದ್ಮದಿಂದ ಬಂದಂತಹ ವಾರಿಯದು ಸುರ್ ಧುನಿ ಅದು ಆದ್ರಿಂದ ಅಂತಹ ಒಂದು ಇಮ್ಯಾಜಿನೇಷನ್ ಮಾಡಿಕೊಳ್ಬೇಕು ಇದೆಲ್ಲ ನಮಗೆ ಆ ಸ್ನಾನ ವಿಧಿಯಲ್ಲಿ ಉಂಟು ನಂತರ ಇನ್ನೂರ ಏಳನೇ ಅಧ್ಯಾಯದಲ್ಲಿ ತರ್ಪಣ ವಿಧಿ ಹೇಗೆ ತರ್ಪಣವನ್ನು ಕೊಡಬೇಕು ಮನಸ್ಸಿನ ಮೂಲಕ ನಮ್ಮ ಪಿತೃಗಳಿಗೆ ಆಗಲಿ ಪ್ರತಿ ದಿವಸ ಅಥವಾ ಬೇರೆ ಬೇರೆ ದೇವತೆಗಳಿಗೆ ಗಂಧರ್ವರಿಗೆ ಯಾವ ರೀತಿಯಲ್ಲಿ ನಾವು ತರ್ಪಣ ನೀಡಬೇಕು ಹಾ ಒಂದು ರೀತಿಯಲ್ಲಿ ತ್ಯಾಗ ಅದು ನನ್ನತನವನ್ನು ಬಿಡ್ತಕ್ಕಂಥದ್ದು ಅವರಿಗೆ ಅರ್ಪಿಸ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಅದಕ್ಕೂ ಒಂದು ವಿಧಿ ಇನ್ನೂರೆಂಟನೇ ಅಧ್ಯಾಯದಲ್ಲಿ ವೈಶ್ವ ದೇವ ಹೋಮ ವಿಶ್ವೇ ದೇವತೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಹೋಮವನ್ನು ಯಾವ ರೀತಿ ಮಾಡಬೇಕು ಅದರ ವಿಧಿವಿಧಾನ ಉಂಟು ಇನ್ನೂರೊಂಬತ್ತನೇ ಅಧ್ಯಾಯದಲ್ಲಿ ಸಂಧ್ಯಾ ವಿಧಿ ಯಾವ ರೀತಿಯಲ್ಲಿ ಸಂಧಿಯನ್ನು ಮಾಡಬೇಕು ನಾ ಹೇಳಿದೆ ಹಿಂದಿನ ಸಂಧ್ಯಾ ಅನ್ನುವಂತಹ ಒಂದು ಸಮಯವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಮನಸ್ಸು ಅತ್ಯಂತ ಶಾಂತವಾಗಿ ತನ್ನಿಂತಾನೇ ಒಳಗೆ ಹೋಗ್ತಕ್ಕಂತಹ ಒಂದು ಸಮಯ ಅದು ಸಂಧ್ಯಾ ಆ ಸಮಯದಲ್ಲಿ ಟಿವಿ ವಿ ನೋಡದೆ ಕಾಡು ಹರಟೆ ಹೊಡೆದೇ ಭಗವಂತನ ಚಿಂತನೆಗೆ ಅಣಿಗೊಳಿಸ್ತಾ ಹೇಗೆ ಸಮಯವನ್ನು ಸದುಪಯೋಗಪಡಿಸ್ಕೊಡ್ತಾ ನಮ್ಮ ಇಡೀ ವ್ಯಕ್ತಿತ್ವವನ್ನು ಭಗವನ್ಮಯಗೊಳಿಸ್ತಕ್ಕಂತಹದ್ದು ಅಂತ ತಿಳಿಸ್ಕೊಡ್ತದೆ ಈ ಸಂಧ್ಯಾ ಸಮ್ಯಕ್ ಧ್ಯಾನ ಅದರ ಸಮಯವೇ ಸಂಧ್ಯಾ ಅದರ ವಿಧಿ ಇನ್ನೂರ ಅಧ್ಯಾಯದಲ್ಲಿ ಪಾರ್ವಣ ಶ್ರಾದ್ದ ಅದನ್ನ ಹೇಗೆ ಮಾಡಬೇಕು ಪ್ರತಿಯೊಂದು ಪರ್ವದಲ್ಲಿ ಮಾಡ್ತಕ್ಕಂತಹ ಶ್ರಾದ್ದ ಶ್ರಾದ್ದ ಅಂದ್ರೆ ನಮ್ಗೆ ಏನು ಅದರಲ್ಲಿ ವೆರೈಟಿ ಇದೆ ಶ್ರಾದ್ದದಲ್ಲಿ ನಾವು ತಿಳ್ಕೊಡ್ತೀವಿ ಶ್ರಾದ್ದ ಅಂತ ನಾವು ಒಂದು ಹೇಳ್ಬಿಡ್ತೇವೆ ಬಜ್ಜ ಅಂತ ನಾವು ಹೇಳ್ತೀವಲ್ಲ ಮಂಗಳೂರು ಭಾಷೆಯಲ್ಲಿ ಉಂಟು ಬಜ್ಜ ಅಂತ ಶ್ರಾದ್ದ ಅದು ಕೇವಲ ಒಂದು ನಮ್ಮ ತೀರಿ ಹೋಗಿರ್ತಕ್ಕಂತಹ ನೆಂಟರು ಅವ್ರಿಗೋಸ್ಕರ ಮಾಡ್ತಕ್ಕಂಥದ್ದು ಒಂದು ಅದು ವಿಷಯ ಆದ್ರೆ ಇದರಲ್ಲಿ ನಾಂದಿ ಮುಖಶ್ರಾದ್ದಾ ನಿತ್ಯಶ್ರಾದ್ದಾ ಇದ ಸುಮಾರು ಬಗೆಯ ಶ್ರಾದ್ದು ಪಿತೃಗಳಿಗೆ ಶ್ರಾದ್ದಾ ಬೇರೆ ಬೇರೆ ಇದೆ ಮಾಸಿಕ ಶ್ರಾದ್ದಾ ಇದೆಲ್ಲವನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ನಂತರ ಇನ್ನೂರ ಹನ್ನೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾನಾಗಲೇ ಹೇಳಿದ ಹಾಗೆ ನಿತ್ಯ ಶ್ರಾದ್ದವನ್ನು ಯಾರು ಮಾಡಬೇಕು ಯಾವಾಗ ಮಾಡಬೇಕು ಇದರ ವಿಧಿವಿಧಾನ ಇದೆ ಇನ್ನೂರ ಅಧ್ಯಾಯದಲ್ಲಿ ಸಪಿಂಡೀಕರಣ ಇದರ ಒಂದು ಚಿಂತನೆ ಇದೆ ಹೇಗೆ ಯಾರು ಪಿಂಡವನ್ನು ಕೊಡಲಿಕ್ಕೆ ಅರ್ಹರು ಸಪಿಂಡ ಅಂತ ಕೇಳಿದ್ರೆ ಏನು ಇದರ ಒಂದು ವಿವರ ಬರ್ತದೆ ಅಲ್ಲಿ ಗೋತ್ರ ಎಲ್ಲ ಬರುತ್ತೆ ಅವಾಗ ಇನ್ನೂರ ಹದಿಮೂರನೇ ಅಧ್ಯಾಯದಲ್ಲಿ ಧರ್ಮದ ಸಾರ ಇಡೀ ಧರ್ಮದ ಸಾರ ಅಂದರೆ ಏನು ಅದನ್ನ ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಧರ್ಮ ಅಂತಕ್ಕಂಥದ್ದು ಮಹಾನ್ ವಿಚಾರ ಅದು ಎಷ್ಟು ನಾವು ಅದರ ಬಗ್ಗೆ ವಿಚಾರ ಮಾಡಿದ್ರೂ ಕೂಡ ಅದು ಕಡಿಮೆ ಅಲ್ಲ ಯಾಕೆ ಗೊತ್ತಾ ಇಡೀ ಮಹಾಭಾರತ ಬಂದಿರೋದೇ ಧರ್ಮದ ಒಂದು ಪ್ರಸ್ತಾವ ಮಾಡಲಿಕ್ಕೆ ಇಷ್ಟಿದ್ರೂ ಕೂಡ ಅಲ್ಲಿ ಕೊನೆಯಲ್ಲಿ ಆಯಾ ಋಷಿಗಳ ವಿಚಾರವನ್ನು ಕೊಟ್ಟುಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ಲಿ ಕೊನೆಗೆ ಅಲ್ಲಿ ಒಂದು ಸಭೆಯಲ್ಲೇ ಅದನ್ನು ತೀರ್ಮಾನ ಮಾಡಬೇಕು ಆಯಾ ಸಮಯಕ್ಕೆ ತೀರ್ಮಾನ ಮಾಡಬೇಕು ಅಂತ ನಮಗೆ ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವದಲ್ಲಿ ಕೊನೆಗೆ ಎಲ್ಲ ಋಷಿಗಳ ಎಲ್ಲ ಆಚಾರ್ಯರ ಅಭಿಮತವನ್ನು ಆ ಧರ್ಮದ ಸಾರವನ್ನು ಅಲ್ಲಿ ಕೊಟ್ಟಿದ್ದಾರೆ ಡೀಟೇಲಾಗಿ ಇನ್ನೂರ ಹದಿನಾಲ್ಕನೇ ಅಧ್ಯಾಯದಲ್ಲಿ ಪುನಃ ಪ್ರಾಯಶ್ಚಿತ್ತದ ವಿವರಣೆ ಬರುತ್ತೆ ನಮಗೆ ಇನ್ನೂರ ಹದಿನೈದನೇ ಅಧ್ಯಾಯದಲ್ಲಿ ಯುಗ ಧರ್ಮಗಳು ಯಾವ ಯಾವ ಯುಗಕ್ಕೆ ಯಾವ ಯಾವ ಧರ್ಮ ಅಂತ ಧರ್ಮನೂ ಚೇಂಜ್ ಆಗತ್ತಾ ಅಂದರೆ ಹೌದು ಧರ್ಮನೂ ಚೇಂಜ್ ಆಗತ್ತೆ ಶ್ರೀರಾಮಕೃಷ್ಣ ಹೇಳ್ತಿದ್ರು ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ಯಾಗ ಯಜ್ಞ ಎಲ್ಲ ನಡೆಯಲಿಕ್ಕಾಗೋದಿಲ್ಲ ಈಗ ನಮ್ಮ ಒನ್ನೇದಾಗಿ ವಿಧಿವಿಧಾನಗಳು ತಪ್ಪಿ ಹೋಗಿದೆ ನಮ್ಗೆ ಗೊತ್ತಿಲ್ಲ ಅದು ಸರಿಯಾಗಿ ಮಾಡಲಿಕ್ಕಾಗೋದಿಲ್ಲ ಆಮೇಲೆ ಅದು ಈ ಯುಗ ಧರ್ಮವೂ ಅಲ್ಲ ಈಗಿನ ಯುಗಕ್ಕೆ ಧರ್ಮ ಭಕ್ತಿ ನಾರದೀಯ ಭಕ್ತಿ ಕಲಿಯುಗಕ್ಕೆ ಅಂತ ಹೇಳಿದ್ರು ಸೊ ಆ ಯುಗ ಒಂದು ಚಿಂತನೆ ಇಲ್ಲಿ ಬಂದಿದೆ ಇನ್ನೂರ ಅಧ್ಯಾಯದಲ್ಲಿ ನೈಮಿತ್ತಿಕ ಪ್ರಲಯ ಅದನ್ನ ಕುರಿತಾಗಿರ್ತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ ನಿಮಿತ್ತದಿಂದ ಉಂಟಾಗ್ತಕ್ಕಂತಹ ಪ್ರಳಯ ಇನ್ನೂರ ಹದಿನೇಳನೇ ಅಧ್ಯಾಯದಲ್ಲಿ ಪಾಪಗಳ ಪರಿಣಾಮ ಏನೇನಾಗುತ್ತೆ ಅದರ ಒಂದು ಲಿಸ್ಟ್ ಇದೆ ಅಲ್ಲಿ ಇನ್ನೂರ ಹದಿನೆಂಟನೇ ಅಧ್ಯಾಯದಲ್ಲಿ ಯೋಗಶಾಸ್ತ್ರದ ಚಿಂತನೆ ಬಂದಿದೆ ಯೋಗಶಾಸ್ತ್ರ ಪಾತಂಜಲಿ ಯೋಗಶಾಸ್ತ್ರ ಇನ್ನೂರ ಹತ್ತೊಂಬತ್ತು ಮತ್ತು ಇನ್ನೂರ ಎರಡು ಅಧ್ಯಾಯಗಳಲ್ಲಿ ವಿಷ್ಣು ಭಕ್ತಿ ಹೇಗೆ ಮಾಡಬೇಕು ಅದರ ಫಲ ಏನು ಇದರ ಕುರಿತಾಗಿರ್ತಕ್ಕಂತಹ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಒಂದು ವಿವರಣೆ ಇದೆ ಅದನ್ನು ನಾವು ನೋಡೋಣ ನಂತರ ಡೀಟೇಲಾಗಿ ತಗೊಳ್ಳುವಾಗ ಈ ಕೆಲವು ಅಧ್ಯಾಯಗಳನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕಿದ್ದೇವೆ ಇನ್ನೂರ ಅಧ್ಯಾಯದಲ್ಲಿ ಹರಿ ನಮಸ್ಕಾರವನ್ನು ಹೇಗೆ ಮಾಡಬೇಕು ಯಾವ ಮಂತ್ರದಿಂದ ಮಾಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಎಲ್ಲೂ ನಮ್ಮ ಸಂಶಯ ಬರಬಾರ್ದು ಆಚರಣೆಯಲ್ಲಿ ಅಷ್ಟು ಅದನ್ನು ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಅಂತ ಇನ್ನೂರಿಪ್ಪತ್ತೆರಡನೇ ಅಧ್ಯಾಯದಲ್ಲಿ ವಿಷ್ಣುವಿನ ಮಹಾತ್ಮೆಯನ್ನ ಕುರಿತು ಅಲ್ಲಿ ಹೇಳಲಾಗಿದೆ ಇನ್ನೂರಿಪ್ಪತ್ಮೂರನೆಯ ಅಧ್ಯಾಯದಲ್ಲಿ ನೃಸಿಂಹಸ್ತುತಿ ಬರುತ್ತೆ ಇನ್ನೂರಿಪ್ಪತ್ನಾಲ್ಕನೆಯ ಅಧ್ಯಾಯವನ್ನು ಜ್ಞಾನಾಮೃತ ಅಂತ ಕರೆದಿದ್ದಾರೆ ಜ್ಞಾನದ ವಿಸ್ತಾರವಾಗಿರ್ತಕ್ಕಂಥ ಮತ್ತು ಅಲ್ಲಿ ಅಲ್ಲೂ ಕೂಡ ಜ್ಞಾನಾಮೃತ ಅಂತಕ್ಕಂಥ ಒಂದು ಸ್ತೋತ್ರ ಆ ಸ್ತೋತ್ರವನ್ನ ಅಲ್ಲಿ ವಿವರಿಸಿದ್ದಾರೆ ಹಾಗೆ ಇನ್ನೂರಿಪ್ಪತ್ತೈದನೇ ಅಧ್ಯಾಯದಲ್ಲಿ ಮೃತ್ಯು ಅಷ್ಟಕ ಸ್ತೋತ್ರ ಅದನ್ನು ಅಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ಮೃತ್ಯು ಅಷ್ಟಕ ಸ್ತೋತ್ರ ಅದೇನು ಅಂತ ಇನ್ನೂರಿಪ್ಪತ್ತ ಅಧ್ಯಾಯದಲ್ಲಿ ವಿಷ್ಣು ಅರ್ಚನೆ ಹೇಗೆ ಮಾಡಬೇಕು ಅದರ ಒಂದು ವಿವರಣೆ ಇದೆ ಇನ್ನೂರಿಪ್ಪತ್ತೇಳನೇ ಅಧ್ಯಾಯದಲ್ಲಿ ವೇದಾಂತ ಸಾಂಖ್ಯ ಇವುಗಳ ಸಿದ್ಧಾಂತ ಅಂದರೆ ಏನು ಸಾಂಖ್ಯದ ಸಿದ್ಧಾಂತ ಯಾವ ರೀತಿ ಇರುತ್ತೆ ವೇದಾಂತದ ಸಿದ್ಧಾಂತ ಏನು ಅದರ ಒಂದು ನಿರೂಪಣೆ ಇದೆ ಇನ್ನೂರಿಪ್ಪತ್ತೆಂಟನೆಯ ಅಧ್ಯಾಯದಲ್ಲಿ ಆತ್ಮಜ್ಞಾನದ ನಿರೂಪಣೆ ಸಿಗ್ತದೆ ಇದನ್ನು ಕೂಡ ನಾವು ಅಲ್ಲಿ ವಿಸ್ತಾರವಾಗಿ ನೋಡಲಿಕ್ಕಿದ್ದೇವೆ ಹಾಗೆ ಇನ್ನೂರಿಪ್ಪತ್ತ ಅಧ್ಯಾಯದಲ್ಲಿ ಗೀತೆಯ ಸಾರ ಭಗವದ್ಗೀತೆ ಇಡೀ ಭಗವದ್ಗೀತೆಯ ಸಾರ ಏನು ಅದರಲ್ಲಿ ನಿರೂಪಣೆ ಮಾಡಿದ್ದಾರೆ ಇಲ್ಲಿಗೆ ಪೂರ್ವಖಂಡ ಇಡೀ ಗರುಡ ಪುರಾಣದ ಪೂರ್ವಖಂಡದ ಇನ್ನೂರಿಪ್ಪತ್ತೊಂಬತ್ತು ಅಧ್ಯಾಯಗಳ ಒಂದು ಇಂಡೆಕ್ಸ್ ಏನೋ ಏನೇನಿದೆ ಅದನ್ನು ನಾವು ತಿಳ್ಕೊಂಡ್ವಿ ಈಗ ನಂತರ ಬರ್ತಕ್ಕಂತಹ ಉತ್ತರ ಅದನ್ನೇ ಪ್ರೇತಕಲ್ಪ ಅಂತೂ ಕರೀತಾರೆ ಅದನ್ನೆಲ್ಲ ಅನೇಕ ಜನ ನೀವು ಹೇಳಿದ್ರಿ ಗರುಡ ಪುರಾಣ ನಾನು ಓದಿದ್ದೆ ನಮ್ಮಲ್ಲಿ ಇಟ್ಕೊಳೋದಿಲ್ಲ ಹಾಗೆ ಹೀಗೆ ಏನು ಏನೋ ಒಂದಿಷ್ಟು ಹೇಳಿದ್ರಿ ನಿಮ್ಮ ಕಲ್ಪನೆ ಈ ಒಂದು ಭಾಗಕ್ಕೆ ಸೇರಿತ್ತು ಈ ಭಾಗಕ್ಕೆ ಮಾತ್ರ ನಿಮಗೆ ಸಂಪೂರ್ಣ ಕಲ್ಪನೆ ಇಲ್ಲ ಗರುಡ ಪುರಾಣದ್ದು ಇದಕ್ಕೆ ಇದರಲ್ಲಿ ಮೂವತ್ತ ಐದು ಅಧ್ಯಾಯಗಳು ಉಂಟು ಈ ಒಂದು ಉತ್ತರಖಂಡ ಅಥವಾ ಪ್ರೇತಕಲ್ಪಕ್ಕೆ ಒಂದನೇ ಅಧ್ಯಾಯದಲ್ಲಿ ಶರೀರವನ್ನು ಯಾವ ಯಾವ ಮಾರ್ಗದಿಂದ ಅಂದರೆ ಈ ಒಂದು ಜೀವಿ ಶರೀರ ಬಿಡುವಾಗ ಬಾಯಿಯಿಂದ ಬಿಟ್ರೆ, ಕಣ್ಣಿನಿಂದ ಬಿಟ್ರೆ, ಕಿವಿಯಿಂದ ಬಿಟ್ರೆ, ಯಾವ ಯಾವ ಗತಿ ಉಂಟಾಗತ್ತೆ ಅದರ ವಿವರಣೆ ಇದೆ ಅದರ ವಿವರಣೆ ಇದೆ ಎರಡನೇ ಅಧ್ಯಾಯದಲ್ಲಿ ಮನುಷ್ಯ ಜನ್ಮದ ಶ್ರೇಷ್ಠತೆ ಅದನ್ನ ಕುರಿತಾಗಿ ಅಲ್ಲಿ ಗರುಡ ಪ್ರಶ್ನೆ ಮಾಡ್ತಾನೆ ಕೃಷ್ಣ ಉತ್ತರ ಹೇಳ್ತಾನೆ ಮೂರನೇ ಅಧ್ಯಾಯದಲ್ಲಿ ಪ್ರೇತ ಜನ್ಮ ಪ್ರಾಪ್ತಿಗೆ ಕಾರಣ ಏನು ಯಾಕೆ ಮನುಷ್ಯ ಯಾವುದೋ ಒಂದು ಯೋನಿಯನ್ನು ಹೊಂದದೆ ಒಂದು ಶರೀರ ಬಿಟ್ಟಾಗ ಮಧ್ಯದಲ್ಲಿ ವಾಯವೀಯ ಶರೀರವನ್ನು ಪಡಿತಾನೆ ಅಂದರೆ ಆತ ತನ್ನ ಕರ್ಮ ಪ್ರಾರಬ್ಧ ಸಂಪೂರ್ಣವಾಗಿ ಸವೆಸದೆ ಶರೀರವನ್ನು ಫೋರ್ಸ್ಫುಲ್ ಆಗಿ ಬಿಟ್ಟಾಗ ಆಗ ಆಚೆಗೂ ಇಲ್ಲ ಈಚೆಗೂ ಇಲ್ಲ ವಾಯವೀಯ ಶರೀರ ಅಂತ ಅವನಿಗೋಸ್ಕರ ಒಂದು ತಯಾರಾಗುತ್ತೆ ವಾಯವೀ ಶರೀರ ಅಂತ ಅದು ಯಾತನಾಮಯವಾಗಿರ್ತಕ್ಕಂಥ ಶರೀರ ಹಸಿವು ಬಾಯಾರ್ಕೆಗಳಿಂದ ಕೂಡಿರ್ತಕ್ಕಂತಹ ಶರೀರ ಅಂತಹ ಒಂದು ಶರೀರದಲ್ಲಿ ಅದು ಪ್ರಾಪ್ತಿಯಾಗಲಿಕ್ಕೆ ಕಾರಣ ಏನು ನಾಲ್ಕನೇ ಅಧ್ಯಾಯದಲ್ಲಿ ಔರ್ಧ್ವ ದೈಹಿಕ ಕ್ರಿಯೆ ಅಂದರೆ ಈ ಶರೀರವನ್ನು ಬಿಟ್ಟಾದಮೇಲೆ ಏನು ಮಾಡಬೇಕು ಆ ಮೃತ ಪ್ರೇತಕ್ಕೆ ಪ್ರೇತ ಅಂತ ಹೇಳಿದ್ರೆ ಮೃತವಾಗಿರ್ತಕ್ಕಂತಹ ಕಲೆಯವರ ಅದಕ್ಕೇನು ಮಾಡಬೇಕು ಅದೆಲ್ಲ ಬರುತ್ತೆ ಅಲ್ಲಿ ದಾನ ಇತ್ಯಾದಿಗಳೆಲ್ಲ ಅಸ್ಥಿ ಸಂಚಯನ ಅದರದ್ದು ಐದನೇ ಅಧ್ಯಾಯದಲ್ಲಿ ಯಮಲೋಕದ ವರ್ಣನೆ ಬರ್ತದೆ ಇದನ್ನ ಇಟ್ಕೊಂಡೇ ನೀವೆಲ್ಲ ಹೇಳೋದು ಅಯ್ಯೋ ಅದನ್ನು ಓದಬಾರ್ದು ಇದನ್ನ ಹಾಗೆ ಮಾಡಬಾರ್ದು ನಾ ಹೇಳೋದು ಇನ್ನು ಓದಬೇಕು ಅಂತ ಯಾಕೆ ಅಂದ್ರೆ ವೈರಾಗ್ಯ ಯಾವಾಗ ಬರಬೇಕು ಹೇಳಿ ಎಷ್ಟೋ ಜನ ಹೇಳೋದುಂಟು ವಯಸ್ಸಾದ ಮೇಲೆ ಅಂತ ಆ ವಯಸ್ಸನ್ನು ಸ್ವಲ್ಪ ಡಿಫೈನ್ ಮಾಡಿ ನೋಡೋಣ ವಯಸ್ಸು ಅಂದರೆ ಏನು ಎಪ್ಪತ್ತೋ ಅರವತ್ತೋ ಅರವತ್ತು ಪ್ಲಸ್ಸೋ ಅದು ಮುಗಿಯೋದೇ ಇಲ್ಲ ಯಾವತ್ತೂ ಬರೋದೇ ಇಲ್ಲ ಅದು ಹಾಗಂದ್ರೆ ಆದ್ರಿಂದ ನಾ ಹೇಳೋದು ಬುದ್ಧಿ ಬಂದಾಗಿಂದ ಅಂತ ಒಂದು ಮಗುವಿಗೆ ಬುದ್ಧಿ ಬಂದಾಗಿಂದ ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಸಣ್ಣ ಪ್ರಾಯದಿಂದೇ ಕೊಡ್ಬೇಕು ಯೋಗವಾಸಲ್ಲೂ ಉಂಟು ಯುವಯವ ಧರ್ಮಶೀಲ ಸ್ಯಾ ಯುವಕನಾಗಿದ್ದಾಗಲೇ ಆತ ಧರ್ಮಶೀಲನಾಗಬೇಕು ಅಂತ ವೃದ್ಧಾಪ್ಯದಲ್ಲ ಅವಾಗ ಏನು ಮಾಡಲಿಕ್ಕೂ ಕೂಡ ಶರೀರಕ್ಕೆ ಶಕ್ತಿ ಇರೋದಿಲ್ಲ ಆರನೇ ಅಧ್ಯಾಯದಲ್ಲಿ ಯಮ ಮಾರ್ಗ ಗಮನ ಅದರ ವಿವರಣೆ ಯಮ ಲೋಕಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಮಾರ್ಗ ಇದೆಯಲ್ಲ ಇಷ್ಟು ಯೋಜನೆ ಇದೆ ಅಲ್ಲಿ ಹೋಗಬೇಕಾದ್ರೆ ಒಂದು ಮಾರ್ಗ ಇದೆ ಆ ಮಾರ್ಗದಲ್ಲಿ ಏನೇನು ಯಾದನೆ ಹೇಗೇ ಇರ್ತಾನೆ ಆ ಜೀವಿ ಅನ್ನೋದರ ಕಲ್ಪನೆ ಇದೆ ಏಳನೇ ಅಧ್ಯಾಯದಲ್ಲಿ ಶ್ರವಣರ ಉತ್ಪತ್ತಿ ಶ್ರವಣ ಅನ್ನುವಂತಹ ಒಂದು ಪ್ರೇತಗಳ ಜಾತಿ ಅವರ ಉತ್ಪತ್ತಿಯ ಕಥೆಯನ್ನು ಅಲ್ಲಿ ಕೃಷ್ಣ ಹೇಳ್ತಾನೆ ಗರುಡನಿಗೆ ಎಂಟನೆಯ ಮತ್ತು ಒಂಬತ್ತನೆಯ ಅಧ್ಯಾಯದಲ್ಲಿ ಸಾವಿನ ನಂತರದ ಜೀವನ ಯಾವ ರೀತಿ ಇರ್ತದೆ ಅಂತ ಹತ್ತನೇ ಅಧ್ಯಾಯದಲ್ಲಿ ಪ್ರೇತ ಶರೀರಗಳ ವ್ಯವಹಾರ ಯಾವ ರೀತಿ ಇರುತ್ತೆ ಒಂದು ಪ್ರೇತ ಶರೀರಕ್ಕೆ ಜೀವಿ ಹೋದ ಮೇಲೆ ಅಲ್ಲಿ ಅವುಗಳು ಯಾವ ರೀತಿ ವ್ಯವಹಾರ ಮಾಡ್ತವೆ ಎಷ್ಟು ಕಷ್ಟಪಡ್ತವೆ ಹೇಗಿರಬೇಕು ಅವುಗಳ ಊಟ ಏನೋ ಇದರ ಒಂದು ವಿವರಣೆಯಲ್ಲಿ ಒಬ್ಬ ಬ್ರಾಹ್ಮಣ ಪ್ರೇತದ ರಾಜ ಅವನನ್ನೇ ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡಿ ಅಲ್ಲಿ ಕೇಳುತ್ತಾನೆ ಯಾವ ರೀತಿಯಲ್ಲಿ ನೀವಿರ್ತೀರಪ್ಪ ಯಾಕೆಂದ್ರೆ ನಮಗೆ ಗೊತ್ತಾಗಲ್ಲ ಇಲ್ಲಿದ್ದ ನಿನ್ಗಾದ್ರೆ ಚೆನ್ನಾಗಿ ಗೊತ್ತೋ ಅದನ್ನು ಹೇಳು ಅಂತ ಚೆನ್ನಾಗಿರುತ್ತೆ ಓದಲಿಕ್ಕೆ ಹಾಗಾದ್ರೂ ನೀವು ಓದಬೇಕು ಭಯ ಪಟ್ಕೊಂಡು ಓದಬಾರ್ದು ಅಥವಾ ಅದನ್ನ ಬಿಡಬಾರ್ದು ಹನ್ನೊಂದನೇ ಅಧ್ಯಾಯದಲ್ಲಿ ಪ್ರೇತ ಶರೀರದಿಂದ ಮುಕ್ತಿ ಹೇಗೆ ಅದು ಹನ್ನೆರಡನೇ ಅಧ್ಯಾಯದಲ್ಲಿ ಪ್ರೇತ ಶರೀರ ಪ್ರಾಪ್ತಿಗೆ ನಿಮಿತ್ತ ಕಾರಣ ಏನು ಇದು ಇಂಪಾರ್ಟೆಂಟ್ ನಮಗೆ ನಾವು ಈಗ ಇದ್ದುಕೊಂಡು ಏನು ಮಾಡಬಾರ್ದು ಮಾಡಬಾರ್ದು ಕೆಲಸ ಏನು ಮಾಡಬಾರ್ದು ಮತ್ತು ಅವುಗಳ ಆಹಾರ ಯಾವ ರೀತಿ ಇರುತ್ತೆ ಪ್ರೇತಗಳ ಆಹಾರ ಅದರ ವಿಚಾರ ಹದಿಮೂರನೇ ಅಧ್ಯಾಯದಲ್ಲಿ ಅಲ್ಪಾಯಸ್ಸಿಗೆ ಕಾರಣ ಏನು ಸಾಮಾನ್ಯವಾಗಿ ವೇದದಲ್ಲಿ ಶತಾಯುರುವೈ ಪುರುಷ ಒಬ್ಬ ಮನುಷ್ಯನಿಗೆ ನೂರು ವರ್ಷ ಆಯಸ್ಸು ಅಂತ ಇದೆ ಅದು ಪೂರ್ಣ ಆಯುಸ್ಸು ನೂರಕ್ಕಿಂತ ಹೆಚ್ಚಿರ್ಬೋದು ಬಿಡಿ ಯಾಕೆಂದ್ರೆ ನಮಗೆ ಅದು ವ್ಯಾವಹಾರಿಕವಾಗಿ ಕಂಡಿದೆ ನೂರ ನೂರು ವರ್ಷ ನೂರೇ ವರ್ಷ ಅಂತ ಇಟ್ಕೊಂಡ್ಬಿಟ್ರೆ ವೇದ ಸುಳ್ಳು ಆಗುತ್ತೆ ಯಾಕೆ ಅಂದ್ರೆ ನೂರ ಹದಿನಾರು ವರ್ಷ ಇಲ್ವೇ ನೂರ ಇಪ್ಪತ್ತೆಂಟು ವರ್ಷ ಬದುಕಿರೋರು ಇಲ್ವೇ ನೂರ ಮೂವತ್ತೆಂಟು ವರ್ಷ ರನ್ನಿಂಗ್ ಆಗ್ತಾ ಇರೋರು ಇಲ್ವೇ ಹಾಗಿದ್ರೆ ವೇದದ ಕತೆ ಏನು ಹಾಗೆಲ್ಲ ಅರ್ಥ ಶತಾಯುರು ವೈ ಪುರುಷ ಅಂದ್ರೆ ಒಂದು ಪೂರ್ಣಾಯು ಅಂತ ಇಟ್ಕೋಬೇಕು ಒಂದು ಆ ಪೂರ್ಣಾಯಸ್ಸನ್ನು ಬದುಕದೆ ಸಾವು ಉಂಟಾಗತ್ತಲ್ಲ ಅದಕ್ಕೆ ಕಾರಣ ಏನು ಅನ್ನೋದ್ರ ಒಂದು ಡಿಸ್ಕಷನ್ ಅಲ್ಲಿ ಬಂದಿದೆ ಎಷ್ಟು ಹದಿಮೂರನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಅಕಾಲಮರಣ ಧರ್ಮ ಯಾರು ಅಕಾಲಮರಣವನ್ನು ಹೊಂದಿರ್ತಾರೋ ಅವರಿಗೆ ಔರ್ಧ್ವ ದೈಹಿಕ ಕ್ರಿಯೆ ಅಂದರೆ ಪಿಂಡ ಪ್ರಧಾನ ಇತ್ಯಾದಿಗಳು ಅದೆಲ್ಲ ಬೇರೆ ರೀತಿಯಲ್ಲೇ ಮಾಡಬೇಕು ಅದು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವುದರ ಒಂದು ವಿಸ್ತಾರವಾಗಿರ್ತಕ್ಕಂಥ ವಿವರ ಎಳಿದ ಬರ್ತದೆ ನಮಗೆ ಮತ್ತೆ ಹದಿನೈದನೇ ಅಧ್ಯಾಯದಲ್ಲಿ ಪುತ್ರ ನಿರ್ಣಯ ಇದನ್ನು ನಮಗೆ ಸೋಜಿಕವಾಗಿರತಕ್ಕಂಥ ಸಂಗತಿ ಪುತ್ರ ಅಂದರೆ ಯಾರು ಹೇಗೆ ನಿರ್ಣಯ ಮಾಡುವ ಯಾಕೆ ಅಂದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ತಂದೆ ತಾಯಿಯಿಂದ ಹುಟ್ಟಿದವನು ಮಾತ್ರ ಪುತ್ರ ಅಲ್ಲ ಅನೇಕ ರೀತಿಯಲ್ಲೂ ಪುತ್ರತ್ವವನ್ನು ಪ್ರಾಪ್ತಿ ಮಾಡಬಹುದು ಈಗ ಒಬ್ಬ ಆಚಾರ್ಯನಿಗೆ ಅವನ ಶಿಷ್ಯನೂ ಪುತ್ರನಾಗ್ತಾನೆ ಹಾಗೆ ದತ್ತು ಪುತ್ರ ದತ್ತುವಿನಿಂದ ಪುತ್ರ ಹಾಗೆ ಅದೆಲ್ಲ ಇತ್ತು ಅದರ ಒಂದು ವಿಚಾರ ಇಲ್ಲಿ ಬರ್ತದೆ ಧರ್ಮಶಾಸ್ತ್ರ ವಿಚಾರ ಹದಿನೈದನೇ ಅಧ್ಯಾಯದಲ್ಲಿ ಬರುತ್ತೆ ಅಂದರೆ ಪ್ರೇತಕಲ್ಪದ ಹದಿನೈದನೇ ಅಧ್ಯಾಯ ಹದಿನಾರನೇ ಅಧ್ಯಾಯದಲ್ಲಿ ಇಲ್ಲೂ ಕೂಡ ಸಪಿಂಡೀಕರಣ ಅದರ ಒಂದು ವಿಧಿವಿಧಾನ ಹೇಗೆ ಆ ಸಪಿಂಡ ಗೋತ್ರವನ್ನು ಹೇಗೆ ಕಂಡುಹಿಡೀಬೇಕು ಅದರ ಒಂದು ವಿವರ ಬರ್ತದೆ ಹದಿನೇಳನೇ ಅಧ್ಯಾಯದಲ್ಲಿ ಬಬ್ರು ವಾಹನ ಅನ್ನುವಂತಹ ಒಬ್ಬ ರಾಜ ಇವನಲ್ಲ ಯಾರು ಅರ್ಜುನನ ಮಗ ಅವನಲ್ಲ ಇನ್ನು ಒಬ್ಬ ಒಬ್ಬ ಬಬ್ರು ವಾಹನ ಅನು ಒಬ್ಬ ರಾಜ ಅವನ ಉಪಾಖ್ಯಾನದಲ್ಲಿ ಪ್ರೇತರೂಪ ಪ್ರಾಪ್ತಿಗೆ ಕಾರಣ ಏನು ಅದರಿಂದ ಮುಕ್ತಿ ಅದರ ವಿಚಾರ ಬಂತು ಹದಿನೆಂಟನೇ ಅಧ್ಯಾಯದಲ್ಲಿ ದಾನ ವಿಧಿ ಈ ದಾನ ವಿಧಿ ಪ್ರೇತತ್ವದಿಂದ ಮುಕ್ತನಾಗಬೇಕಾದ್ರೆ ಯಾವ್ಯಾವ ದಾನವನ್ನು ಕೊಟ್ಟರೆ ಆತ ಮುಕ್ತನಾಗ್ತಾನೆ ಅಂತ ಹದಿನೆಂಟನೇ ಅಧ್ಯಾಯದಿಂದ ಇಪ್ಪತ್ತೊಂದನೇ ಅಧ್ಯಾಯದವರೆಗೂ ಇದೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ದಾನಕ್ಕೆ ಕೊಟ್ಟಿರತಕ್ಕಂಥ ಒಂದು ಪ್ರಾಶಸ್ತ್ಯವನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಧ್ಯಾಯವನ್ನು ಅದಕ್ಕೆ ವಿನಿಯೋಗಿಸಿದ್ದಾರೆ ಅಂತ ಹೇರಳವಾಗಿದೆ ಅಷ್ಟು ಅಧ್ಯಾಯಗಳು ಕೇವಲ ದಾನಕ್ಕೆ ವಿನಿಯೋಗಿಸಿದ್ದಾರೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಶರೀರದ ಉತ್ಪತ್ತಿ ಹೇಗಾಗತ್ತೆ ನಮಗೆ ಭಾಗವತದಲ್ಲೂ ಕೂಡ ಬರುತ್ತೆ ಪುರುಷ ಸ್ತ್ರೀಯರ ಸಂಯೋಗದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಶರೀರಕ್ಕೆ ಒಂದೇ ದಿನಕ್ಕೆ ಏನು ಹೆಸರು ಒಂದು ತಿಂಗಳಿಗೆ ಏನು ಹೆಸರು ಆ ಗರ್ಭದಲ್ಲಿರ್ತಕ್ಕಂತಹ ಶಿಶು ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ ಗರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ದರ್ಶನವಾದಾಗ ಯಾವ ರೀತಿಯಲ್ಲಿ ಅದು ಕಳಕಳಿಯಿಂದ ಭಗವಂತನ ಪ್ರಾರ್ಥನೆ ಮಾಡುತ್ತೆ ನಾನು ನಿನ್ನನ್ನೇ ಗರ್ಭದಿಂದ ಹೊರಗೆ ಬಂದ ತಕ್ಷಣ ನಿನ್ನೇ ಕುರಿತು ನಾನು ಧ್ಯಾನಿಸ್ತೇನೆ ಅಂತ ಪ್ರಾಮಿಸ್ ಮಾಡಿ ನಂತರ ಪ್ರಾಮಿಸ್ ಮುರಿಯೋದು ಹೇಗೆ ಇದೆಲ್ಲವನ್ನ ಅಲ್ಲಿ ನಾವು ಕಾಣಬಹುದು ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಬರುತ್ತೆ ಇಪ್ಪತ್ತ್ ಅಧ್ಯಾಯದಲ್ಲಿ ಯಮಲೋಕದ ಸ್ಥಾನ ನೀವು ಕೇಳ್ತಿರಲ್ಲ ಆಸ್ಟ್ರಾನಮಿ ಇದೊಂದು ರೀತಿಯ ಪುರಾಣದ ಆಸ್ಟ್ರಾನಮಿ ಎಲ್ಲಿದೆ ರೀ ಯಮಲೋಕ ಭೂಮಿಗೂ ಅದಕ್ಕೂ ಎಷ್ಟು ದೂರ ಎಷ್ಟು ಯೋಜನಾ ದೂರ ಅದರ ವಿಸ್ತೀರ್ಣ ಅಳತೆ ಎಷ್ಟು ಇದರ ಒಂದು ವಿವರ ಅಲ್ಲಿದೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಧರ್ಮ ಅಧರ್ಮಗಳ ಲಕ್ಷಣ ಏನು ಅದರ ವಿಸ್ತಾರ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಪುನಃ ಸಪಿಂಡೀಕರಣದ ವಿಚಾರ ಅನೇಕ ಬಾರಿ ಇದನ್ನೇ ವಿಚಾರ ಮಾಡಿದೆ ಕೆಲವೊಮ್ಮೆ ನಾವು ಹೇಳ್ಬೋದು ಪ್ರಕ್ಷಿಪ್ತವಾಗಿ ಇದನ್ನ ಪುನರುತ್ತಿ ಅಂದರೆ ಹೇಳಿದ್ದನ್ನೇ ಹೇಳೋದು ಆ ರೀತಿಯಾಗಿ ಸೇರಿಸಿದ್ದಾರೆ ಯಾಕೆ ಗೊತ್ತಾ ಈ ಪ್ರೇತಕಲ್ಪ ಅನ್ನೋದು ಇದಕ್ಕೆ ಇನ್ನೊಂದು ಹೆಸರುಂಟು ಸಾರೋದ್ಧಾರ ಅಂತ ನೀವೆಲ್ಲಾದರೂ ಪುಸ್ತಕ ತೊಗೋತೀರಲ್ಲ ಪುಸ್ತಕ ತಗೊಂಡಾಗ ಅದರ ಮೇಲೆ ಬ್ರ್ಯಾಕೆಟ್ನಲ್ಲಿ ಹಾಕಿರ್ತಾರೆ ಸಾರೋದ್ಧಾರ ಗರುಡ ಪುರಾಣ ಸಾರೋದ್ಧಾರ ಸಾರೋದ್ಧಾರ ಅಂದರೆ ಇದೆ ಪ್ರೇತಕಲ್ಪಕ್ಕೆ ಸಾರೋದ್ಧಾರ ಅಂತ ಹೆಸರು ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಉಪವಾಸ ವ್ರತಗಳ ಫಲ ಎಷ್ಟು ಬಗೆಯ ಉಪವಾಸ ಇದೆ ಯಾವ್ಯಾವ ದಿವಸ ಉಪವಾಸ ಮಾಡಬೇಕು ಏಕಾದಶಿ ಮುಖ್ಯವಾಗಿ ಏಕಾದಶಿ ಅಲಿ ಅದರ ಫಲ ಏನುಂಟು ಅದೆಲ್ಲದರ ವಿವರ ಇದೆ ನಮಗೆ ಅಲ್ಲಿ ರುಕ್ಮಾಂಗದ ಚರಿತ್ರೆ ಕೂಡ ಅಲ್ಲೇ ಬರುತ್ತೆ ಏಕಾದಶಿ ಉಪವಾಸವನ್ನು ಮಾಡಿ ಅವನು ಹೇಗೆ ಸಪುತ್ರ ತನ್ನ ಮೋಹಿನಿ ತನ್ನ ಪತ್ನಿ ಅವರ ಜೊತೆಗೆ ಹೇಗೆ ಆತ ವಿಷ್ಣು ಲೋಕವನ್ನು ಪ್ರಾಪ್ತ ಮಾಡ್ದ ಸೇರಿದ ಅದರ ವಿವರಣೆ ಇದೆ ಮತ್ತು ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ಉದ ಕುಂಭ ಪ್ರಧಾನ ಆ ಒಂದು ವಿಧಿಯ ಒಂದು ವಿಸ್ತಾರ ಬರುತ್ತೆ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಸ್ವರ್ಗ ಮತ್ತು ಮೋಕ್ಷ ಇದು ಏನಿದು ಇದರ ವಿಚಾರ ಅಲ್ಲಿ ಬರುತ್ತೆ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಸೂತಕ ವಿಧಿ ಯಾರಿಗೆ ಸೂತಕ ಎಷ್ಟು ದಿವಸ ಸೂತಕ ಇತ್ಯಾದಿಗಳು ಮೂವತ್ತನೇ ಅಧ್ಯಾಯದಲ್ಲಿ ಅಪಮೃತ್ಯುವಾದ ವಿಧಿ ಏನು ಮಾಡಬೇಕು ಅನ್ನೋದರ ವಿವರ ಮೂವತ್ತೊಂದನೇ ಅಧ್ಯಾಯದಲ್ಲಿ ಪಾಪಗಳಿಗೆ ಫಲ ಏನಿದೆ ಅದು ಮೂವತ್ತೆರಡನೇ ಅಧ್ಯಾಯದಲ್ಲಿ ಪ್ರಾಯಶ್ಚಿತ್ತ ವಿಚಾರ ಬರುತ್ತೆ ಕೂಲಂಕಷವಾಗಿ ಅಲ್ಲಿ ಪ್ರಾಯಶ್ಚಿತ್ತ ಡಿಸ್ಕಸ್ ಮಾಡಿದ್ದಾರೆ ಮೂವತ್ತ್ ಮೂರನೇ ಅಧ್ಯಾಯದಲ್ಲಿ ಹೇಗೆ ಮಾಡಬೇಕು ಎಷ್ಟು ವಿಧ ಇದೆ ಅದರ ಬಗ್ಗೆ ಮೂವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಕರ್ಮಕ್ಕೆ ಅನುಗುಣವಾಗಿ ಆಯಾ ಶರೀರದ ಪ್ರಾಪ್ತಿ ಅದರ ವಿಸ್ತಾರ ಬರುತ್ತೆ ಹಾಗೆ ಮೂವತ್ತ ಐದನೇ ದಾನದ ಮಹಾತ್ಮೆ ಪುನಃ ಬಂತು ಅಲ್ಲಿ ದಾನದ ಮಹಾತ್ಮೆ ದಾನವನ್ನು ಯಾವ ಯಾಕೆ ನಾವು ಮಾಡಬೇಕು ಅದರಿಂದ ಏನೇನಾಗುತ್ತೆ ಅನ್ನೋದು ಬರುತ್ತೆ ಕೊನೆಯಲ್ಲಿ ವೈತರಣಿ ನದಿ ಇದೆಯಲ್ಲ ವೈತರಣಿ ನದಿ ಅದರ ಪ್ರಮಾಣ ಅಳತೆ ಅದನ್ನು ಹೇಳ್ತಕ್ಕಂತಹ ಒಂದು ವಿಚಾರ ಮೂವತ್ತೈದನೇ ಅಧ್ಯಾಯದಲ್ಲಿ ಬರುತ್ತೆ ಹೀಗೆ ಇಷ್ಟು ನಾವು ಎರಡನೆಯ ಒಂದು ಭಾಗದಲ್ಲಿ ಅಂದರೆ ಉತ್ತರಖಂಡ ಅಥವಾ ಪ್ರೇತಕಲ್ಪ ಗರುಡ ಪುರಾಣದ ಪ್ರೇತಕಲ್ಪದಲ್ಲಿ ನಮಗೆ ಇದು ವಿಸ್ತಾರವಾಗಿ ಸಿಗ್ತದೆ ಹೀಗೆ ಒಟ್ಟು ಎಂಟು ಸಾವಿರದ ಎಂಟುನೂರು ಶ್ಲೋಕಗಳನ್ನು ಒಳಗೊಂಡಂತಹ ಈ ಗರುಡ ಪುರಾಣ ನಮಗೆ ಒಂದು ಮಿನಿ ಎನ್ಸೈಕ್ಲೋಪೀಡಿಯಾ ದೊಡ್ಡ ಎನ್ಸೈಕ್ಲೋಪೀಡಿಯಾ ಬೇಡ ಯಾಕೆಂದರೆ ಲಕ್ಷಾನ್ಗಟ್ಟಲೆ ಶ್ಲೋಕ ಇರ್ಬೋದು ಆದರೆ ಕೇವಲ ಎಂಟು ಶ್ಲೋಕಗಳಲ್ಲಿ ಇಡಿ ಜಗತ್ನಲ್ಲಿ ಏನೇನು ವಿಚಾರ ಒಂದು ಪ್ರಸ್ತಾಪ ಮಾಡ್ಬೋದು ಒಬ್ಬ ಮನುಷ್ಯ ಸಾಮಾನ್ಯವಾಗಿ ತನ್ನ ತಲೆಯಲ್ಲಿ ಧರಿಸ್ಬೋದು ಅಷ್ಟನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಆದ್ರಿಂದ ನಾವು ನಮ್ಮ ಮುಂದಿನ ಉಪನ್ಯಾಸದಿಂದ ಈ ಅಧ್ಯಾಯಗಳಲ್ಲಿ ಕೆಲವೊಂದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಉಪಯೋಗವಾಗ್ತಕ್ಕಂತಹ ಭಕ್ತಿಯನ್ನು ಹೆಚ್ಚಿಸ್ತಕ್ಕಂತಹ ಅಧ್ಯಾಯಗಳನ್ನು ಸ್ವಲ್ಪ ವಿಸ್ತಾರವಾಗಿಯೇ ಶ್ಲೋಕ ಶ್ಲೋಕಗಳ ಮೂಲಕವಾಗಿಯೇ ನಾವು ಅನುಸಂಧಾನ ಮಾಡೋಣ ಅಂತ ಹೇಳಿ ಇಂದಿನ ಈ ಉಪನ್ಯಾಸವನ್ನು ನಾವು ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೇವೆ ಓಂ ಪೂರ್ಣಮದಃ ಪೂರ್ಣಮಿಧ ಪೂರ್ಣಾತ್ ಪೂರ್ಣಮು ದಕ್ಷೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ದತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಮುಂದಿನ ಗ